ರ್ದೇವೀ ಪರಮಂದೇ ಜಗದ್ಗುರು ವ್ಯಾಸಂ ವಸಿಷ್ಠ ಶಕ್ತೇ ಪೌತ್ರಮಕಲ್ಮಷ ಪರಾಶರಾತ್ಮಜ ವಂದೇ ಶುಕತಾತಂತಪೋ ಪಾಠಯ ಪ್ರತಿಬೋಧಿ ಭಗವಂತ ನಾರಾಯಣಿನ ಸ್ವಸಿನ ಗ್ರಿತ್ತುರಮುನಿ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣ ಭಗವತ ಅಷ್ಟದಶಾಧ್ಯಾ ಅಂಬ ಅನುಸಂದಿ ಭಗವದ್ಗೀತೆ उपन्या कज्ञ कल्पन भगवान विचार आरंभ में कनुषन कर्म बंधन काम कर्म ಕರ್ಮದಿಂದ ಕಾಮ ಇದೆರಡೂ ಕೂಡ ಒಂದಕ್ಕೊಂದು ಅಂಟಿಕೊಂಡು ಇರತಕ್ಕಂತಹ ಒಂದು ನೈಜ ಸ್ಥಿತಿ ಅದನ್ನು ಈ ಲೋಕದಲ್ಲಿ ಕರ್ಮ ಮಾಡ್ತಾ ಹಾಗೆಯೇ ಕರ್ಮ ಮಾಡ್ತಾ ಆಸಕ್ತಿಯಿಂದ ಕರ್ಮ ಮಾಡ್ತಾ ತಪ್ಪಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ ಎಲ್ಲ ಕರ್ಮಗಳನ್ನು ಮಾಡಿ ನಾನು ಕರ್ಮವನ್ನು ತೀರಿಸ್ತೇನೆ ಅಂತ ಹೇಳಿ ಅದರಲ್ಲಿ ಜಯಶಾಲಿ ಆದಂತಹ ವೀರರು ಯಾರು ಇಲ್ಲ ಹಾಗಿದ್ರೆ ಈ ಕರ್ಮ ಬಂಧನದಿಂದ ತಪ್ಪಿಸಿಕೊಳ್ಳುವಂತಹ ಮಾರ್ಗ ಉಂಟೆ ಈ ಸಂಸಾರದಿಂದ ಅಂತ ಹೇಳಿದ್ರೆ ಇದೆ ಅದಕ್ಕೆ ಆ ಕರ್ಮದಲ್ಲೇ ರಹಸ್ಯವಿದೆ ಯಾವುದದು ಕರ್ಮದಲ್ಲಿ ರಹಸ್ಯ ಅಂದ್ರೆ ಭಗವಂತ ಒಂಬತ್ತನೆಯ ಮಂತ್ರದಲ್ಲಿ ಯಜ್ಞಕ್ಕೋಸ್ಕರ ಕರ್ಮವನ್ನು ಮಾಡಿದರೆ ನಾವು ಆ ಕರ್ಮ ಬಂಧನದಿಂದ ಪಾರಾಗುವಂತಹ ಸಂಭವವಿದೆ ಯಜ್ಞದೃಷ್ಟಿಯನ್ನ ಬಿಟ್ಟು ಯಜ್ಞಕ್ಕೋಸ್ಕರ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿಯೂ ಕೂಡ ಕರ್ಮವನ್ನ ಮಾಡಿದ್ದೇ ಆ ಕರ್ಮದಿಂದ ಬಿಡುಗಡೆಯನ್ನು ಇಲ್ಲ ಆದ್ದರಿಂದ ಇಲ್ಲಿ ಯಜ್ಞವನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು ಅನ್ನುವಂತಹ ವಿಷಯವನ್ನು ಭಗವಂತ ತಿಳಿಸ್ತಾ ಯಾಕೆ ಯಜ್ಞದಿಂದಲೇ ಬಿಡುಗಡೆ ಇದೆ ಅದರ ರಹಸ್ಯವೇನು ಅಂತ ಹೇಳಿದ್ರೆ ಇಡೀ ಸೃಷ್ಟಿಯೇ ಯಜ್ಞದಿಂದ ಉತ್ಪತ್ತಿಯಾದದ್ದು ಅನ್ನುವಂತಹ ವಿಷಯವನ್ನು ಆತ ಪ್ರಸ್ತಾಪಿಸ್ತಾ ಬರ್ತಾನೆ ಹತ್ತನೆಯ ಮಂತ್ರದಲ್ಲಿ ಹೇಳ್ತಾನೆ ಹಿಂದೆ ಪ್ರಜಾಪತಿ ಅಥವಾ ಬ್ರಹ್ಮ ಪ್ರಜೆಗಳನ್ನು ಸೃಷ್ಟಿ ಮಾಡಿ ಪ್ರಜೆಗಳೊಂದಿಗೆ ಯಜ್ಞವನ್ನೂ ಕೂಡ ಸೃಷ್ಟಿ ಮಾಡಿದಂತೆ ಯಜ್ಞವನ್ನು ಸೃಷ್ಟಿ ಮಾಡಲಿ ಮಾಡಿ ಅವರಿಗೆ ಈತ ಹೇಳಿದ ಈ ಯಜ್ಞವನ್ನು ಆಚರಿಸಿ ಯಜ್ಞದ ಮುಖಾಂತರವಾಗಿ ನೀವು ಬೆಳವಣಿಗೆಯನ್ನು ಹೊಂದಿ ನೀವು ಅಭಿವೃದ್ಧಿಯನ್ನು ಹೊಂದಿ ಈ ಯಜ್ಞ ಅಂತಕ್ಕಂಥದ್ದು ನಿಮಗೆ ಕಾಮಧೇನುವಿನಂತೆ ಆಗಲಿ ಕಾಮಧು ಕಾಮಧೇನುವಿನಂತೆ ಆಗುತ್ತೆ ಕಾಮಧೇನು ಹೇಗೆ ನೀವು ಬಯಸಿದ ವಸ್ತುಗಳನ್ನೆಲ್ಲ ನಿಮ್ಮ ಬಳಿಗೆ ತಂದು ಹಾಕುತ್ತದೆಯೋ ಹಾಗೆಯೇ ಈ ಯಜ್ಞ ಅಂತಕ್ಕಂಥದ್ದು ನೀವು ಬಯಸಿದಂತಹ ಶಾಂತಿಯನ್ನು ಆನಂದವನ್ನು ಮೋಕ್ಷವನ್ನು ನಿಮ್ಮ ಕೈಯಲ್ಲಿ ಇಡುತ್ತದೆ ಆದ್ದರಿಂದಲೇ ಈ ಯಜ್ಞ ಅಂತಕ್ಕಂಥದ್ದು ಕಾಮಧೇನುಮಿನಂತೆ ಕೆಲಸ ಮಾಡುತ್ತೆ ಅಂತ ಹೇಳಿ ಆತ ಹೇಳಿದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅಥ ನೀವು ದೇವತೆಗಳನ್ನು ಈ ಯಜ್ಞದಿಂದ ಯಜ್ಞದೃಷ್ಟಿಯಿಂದ ಆರಾಧಿಸಿ ಹಾಗೆಯೇ ಆ ದೇವತೆಗಳು ನಿಮ್ಮನ್ನು ಸಂತೋಷಿಸಲಿ ದೇವತೆಗಳು ಕೂಡ ಯಜ್ಞದೃಷ್ಟಿಯಿಂದಲೇ ನಿಮ್ಮನ್ನು ಸಂತೋಷಿಸುತ್ತಾರೆ ಹೀಗೆ ನೀವಿಬ್ಬರೂ ಪರಸ್ಪರವಾಗಿ ಒಬ್ಬರಿಗೊಬ್ಬರು ಪರಸ್ಪರವಾಗಿ ಯಜ್ಞದೃಷ್ಟಿಯಲ್ಲಿಯೇ ಸಹಕಾರವನ್ನು ಮಾಡಿ ನೀವಿಬ್ಬರೂ ಕೂಡ ಪರಮಶ್ರೇಯಸ್ಸಾದಂತಹ ಆ ಮೋಕ್ಷವನ್ನು ಹೊಂದುತ್ತೀರಾ ಅನ್ನೋದು ತಾಕ್ತಾರೆ ಒಬ್ಬನೊಬ್ಬ ಸಂತ ಅವನಿಗೆ ಒಬ್ಬ ದೇವದೂತ ಬಂದ ಆ ದೇವದೂತ ಬಂದು ಹೇಳಿದಂತೆ ನೀನು ಏನನ್ನ ನೋಡ್ಲಿಕ್ಕೆ ಬಯಸ್ತೀಯ ಅದನ್ನು ಹೇಳುವ ಆಗ ಸಂತ ಹೇಳಿದಂತೆ ನಾನು ಇದುವರೆಗೂ ನಮ್ಮ ಧರ್ಮ ಗ್ರಂಥಗಳಲ್ಲಿ ಸ್ವರ್ಗ ನರಕಗಳ ಬಗ್ಗೆ ಕಲ್ಪನೆಯನ್ನು ಕೇಳಿದ್ದೇನೆ ಈ ಸ್ವರ್ಗ ನರಕಗಳು ಯಾವ ರೀತಿಯಲ್ಲಿ ಇದೆಯೇ ದಯವಿಟ್ಟು ನೀನು ತೋರಿಸುವಂತ ಆಗ ಆ ದೇವದೂತ ಆಗಲಿ ನನ್ನ ಜೊತೆಗೆ ಬಾ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋದಂತೆ ಎಲ್ಲಿಗೆ ಮೊಟ್ಟಮೊದಲನೇದಾಗಿ ನರಕಕ್ಕೆ ಕರ್ಕೊಂಡು ಅಲ್ಲಿಗೆ ಕರ್ಮನ್ನು ಹೋದಾಗ ಅಲ್ಲಿನ ಜನರು ಗಂಡಸರು ಹೆಣಸರು ಒಳ್ಳೆಯ ಬಟ್ಟೆಯನ್ನು ಧರಿಸಿದ್ದಾರೆ ಒಳ್ಳೆಯ ರತ್ನ ಖಚಿತವಾದಂತಹ ಮೇಜು ಅದರಲ್ಲಿ ಚಿನ್ನದ ತಟ್ಟೆ ಚಿನ್ನದ ತಟ್ಟೆಯ ಮೇಲೆ ಮೃಷ್ಟಾನ್ನ ಭೋಜನ ಎರಡೂ ಕಡೆ ಸೈಡ್ ಸೈಡ್ ಕೂಡಿಸ್ಬಿಟ್ಟಿದ್ದಾರೆ ಅವರು ನಂತರ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಈ ಕೈಗಳಿಗೆ ಆ ಕೈಗಳು ಬೆಂಡಾಗದಂತೆ ಬಾಯಿಗೆ ಬರದಂತೆ ಅದಕ್ಕೆ ಆ ಕಡಿವಾಣವನ್ನು ಹಾಕಿಬಿಟ್ಟಿದ್ದಾರೆ ಕಬ್ಬಿಣದ ಕಡಿವಾಣ ಏನ್ ಮಾಡಿದ್ರು ಅದು ಬಾಯಿಗೆ ತಮ್ಮ ಬಾಯಿಗೆ ಬರಬಾರದು ಅಂತ ಆ ರೀತಿಯಲ್ಲಿ ಕಡಿವಾಣ ಹಾಕಿದ್ದಾರೆ ಕಣ್ಣ ಮುಂದೆ ಇಷ್ಟು ಮಿಷ್ಟಾನ್ನ ಭೋಜನ ಇದೆ ಹಸಿವಾಗ್ತಾ ಇದೆ ಆದರೂ ಕೂಡ ಆ ವ್ಯಕ್ತಿಗಳು ಆ ಆಹಾರವನ್ನ ತಿನ್ನದೇ ಇರುವಂತಹ ಪರಿಸ್ಥಿತಿ ಒದಗಿಬಿಟ್ಟಿದೆ ಅವನ್ ಆಶ್ಚರ್ಯವಾದ ಎಲ್ಲ ಇದ ನರಕವಾ ಇಷ್ಟು ಚೆನ್ನಾಗಿದೆಯಲ್ಲ ಇದನ್ ಯಾಕೆ ನರಕ ಅಂತ ಹೇಳ್ತಾರೆ ಅಂತ ಆಗ್ಲಿ ಏನೋ ಸರಿ ಸ್ವರ್ಗ ಆದ್ರೂ ನೋಡೋಣ ಅಂತ ಹೇಳಿ ದೇವದು ಹೇಳ್ದಂತೆ ನರಕ ನೋಡಿ ಆಯ್ತು ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂತ ಸ್ವರ್ಗದಲ್ಲಿ ಕರೆದುಕೊಂಡು ಹೋದಾಗ ಅಲ್ಲಿ ಅವರು ಪ್ರತಿಯೊಬ್ಬರು ಕೆಲಸ ಮಾಡಬೇಕಾಗಿತ್ತು ದುಡಿಬೇಕಾಗಿತ್ತು ಅಲ್ಲಿ ಅವರಿಗೆ ಆ ಮೇಜನ್ನು ಇಡಲಾಯಿತು ಆ ಮೇಜೇನು ಅಂಥದ್ದೇನು ರತ್ನ ಖಚಿತವಾದಂತಹ ಮೇಜೇನು ಆಗಿರಲಿಲ್ಲ ಆದರೆ ಎದುರುಗಡೆ ಸಾಮಾನ್ಯವಾದಂತಹ ತಟ್ಟೆಯನ್ನು ಇಟ್ಟಿದ್ರು ಮರದ ತಟ್ಟೆ ಅದರಲ್ಲಿ ಗಂಜಿಯನ್ನು ಬಳಸಿದ್ರು ಎರಡೂ ಕಡೆ ಎದುರು ಬದು ಅಲ್ಲಿಯೂ ಕೂಡ ಅವರ ಕೈಗಳಿಗೆ ತಿನ್ನದಂತೆ ಇದು ಹಾಕಲಾಗಿತ್ತು ಏನೋ ಕಬ್ಬಿಡದ ಕಡಿವಾಣ ಹಾಕಲಾಗಿತ್ತು ಆದರೆ ಅಲ್ಲಿರುವ ವ್ಯಕ್ತಿಗಳು ಆ ಸ್ಪೂನಲ್ಲಿ ತೆಗೆದುಕೊಂಡು ತಮ್ಮ ಎದುರುಗಡೆ ಇರುವಂತಹ ಅವರ ಬಾಯಿಗೆ ಇಡ್ತಾ ಇದ್ರು ತಮ್ಮ ಬಾಯಿಗೆ ಅದು ಬೆಂಡ್ ಆಗುವುದಿಲ್ಲ ಅಂತ ಹಾಗೆ ಎದುರುಗಡೆ ಇರುವರು ಆ ಸ್ಪೂನ್ನಲ್ಲಿ ಆ ಗಂಜಿಯನ್ನು ತೆಗೆದುಕೊಂಡು ಇವರ ಬಾಯಿಗೆ ಇಡ್ತಾ ಹೀಗೆ ಅವರು ತಮ್ಮ ಹಸಿವೆಯನ್ನು ನೀಗಿಸಿಕೊಳ್ತಾ ಇದ್ದರು ಅವರಿಗೆ ಕೈಗೆ ಕಡಿವಾಣ ಹಾಕಿದ್ರೆ ಏನಂತೆ ಆದರೆ ಇನ್ನೊಂದು ಕೈಗಳಿದೆಯಲ್ಲ ನಮ್ಮ ಬಾಯಿಯನ್ನ ಹಾಗೂ ನಮ್ಮ ಹೊಟ್ಟೆಯನ್ನು ಭರಿಸಲಿಕ್ಕೆ ನೋಡು ಇದು ಸ್ವರ್ಗ ಅಂತ ತಕ್ಷಣ ಅವನಿಗೆ ಗೊತ್ತಾಯಿತು ಓಹೋ ಸ್ವರ್ಗವೆಂದರೆ ಸಹಕಾರ ನರಕವೆಂದರೆ ಸ್ವಾರ್ಥ ಸ್ವಾರ್ಥವೇ ನರಕ ಎಲ್ಲಿ ನಾನು ಮಾತ್ರ ಬದುಕಬೇಕೋ ನನ್ನ ಪಕ್ಕದಲ್ಲಿರೋ ಸತ್ರೂ ಪರವಾಗಿಲ್ಲ ಅನ್ನುವಂಥ ದೃಷ್ಟಿ ಯಾವ ಸಮಾಜದಲ್ಲಿ ಇದೆಯೋ ಆ ಸಮಾಜವೇ ನರಕ ಆದರೆ ಯಾವ ಸಮಾಜದಲ್ಲಿ ನಾನು ಒಂದು ವೇಳೆ ಸತ್ತೋದ್ರೂ ಪರವಾಗಿಲ್ಲ ನನ್ನ ಹಿತೈಷಿ ಅಥವಾ ನನ್ನ ಅವನು ಬದುಕಬೇಕು ಅವನು ಚೆನ್ನಾಗಿರಬೇಕು ಅನ್ನುವಂತಹ ಹಾರೈಕೆ ಯಾವ ಸಮಾಜದಲ್ಲಿ ಇದೆಯೋ ಆ ಸಮಾಜ ಸ್ವರ್ಗ ಹೀಗೆ ಈ ಸ್ವರ್ಗ ನರ್ಕಗಳ ನಮ್ಮ ಕಲ್ಪನೆ ಉಂಟಲ್ಲ ಅದು ಕೇವಲ ಅತ್ಯಂತ ಪ್ರಾಥಮಿಕವಾದಂತಹ ಮಕ್ಕಳ ಕಲ್ಪನೆ ಆದರೆ ಆಧ್ಯಾತ್ಮಿಕ ವ್ಯಕ್ತಿಗಳ ಸ್ವರ್ಗ ನರ್ಕದ ನರಕದ ಕಲ್ಪನೆ ಅಂತಕ್ಕಂಥದ್ದು ಈ ರೀತಿಯಾದದ್ದು ಉತ್ಕೃಷ್ಟವಾದ ಅಲ್ಲಿ ತ್ಯಾಗ ಮೂಲಕವಾದಂತಹ ಸುಖ ತ್ಯಾಗಪೂರ್ವಕವಾದಂತಹ ಸುಖ ಸುಖ ಉಂಟು ಅದು ತ್ಯಾಗಪೂರ್ವಕವಾಗಿದೆ ಆದರೆ ಇಲ್ಲಿ ನರಕವೆಂಬಂತಹ ಈ ಸಮಾಜದಲ್ಲಿ ನಾವು ಯಾವ ಒಂದು ಸೆಲ್ಫಿಷ್ ಸೊಸೈಟಿ ಅಂತ ಮಾಡಿಕೊಂಡಿದ್ದೇವಿಯೋ ಅಲ್ಲಿ ಸ್ವಾರ್ಥವುಂಟು ಸುಖದ ಆಭಾಸ ಉಂಟು ಸುಖವಿಲ್ಲ ಕೇವಲ ದುಃಖವನ್ನೇ ಸುಖವೆಂದು ನೆನೆಸ್ತಾ ಈ ಸಣ್ಣ ಮಕ್ಕಳು ಬಾಯನ್ನು ಹೀಗೆಟ್ಟು ಅದನ್ನೇ ಸ್ತನವೆಂಬಂತೆ ಹೇಗೆ ಪಾನ ಮಾಡ್ತವೆಯೋ ಅದರಿಂದ ತಮ್ಮ ಎಂಜಿಲನ್ನು ತಾವೇ ುಕೊಂಡು ಓಹೋ ನಾನೀಗ ಹಾಲನ್ನು ಕುಡಿತಾ ಇದ್ದೇನೆ ಅನ್ನುವಂತಹ ಭ್ರಾಂತು ಈ ಪುಟ್ಟ ಮಕ್ಕಳಿಗೆ ಯಾವ ರೀತಿ ಉಂಟಾಗ್ತದೆಯೋ ನಮಗೂ ಕೂಡ ಆ ಸುಖವೆಂಬಂತಹ ಭ್ರಾಂತು ನಮ್ಮ ಆ ಸ್ವಾರ್ಥದಿಂದ ಕೂಡಿರ್ತಕ್ಕಂತಹ ಒಂದು ಅನುಭವ ಅಷ್ಟೆ ಯಾವಾಗ ಈ ಭಗವಂತ ಹೇಳಿದ ರೀತಿಯಲ್ಲಿ ನಾವು ಈ ಪ್ರಕೃತಿಯ ಹಿಂದೆ ಇರ್ತಕ್ಕಂತಹ ಮಹಾನ್ ಶಕ್ತಿಗಳಾದಂತಹ ಆ ದೇವತೆಗಳ ಅವರನ್ನು ಪರಿತೋಷಿಸುತ್ತಾರೆ ಆ ದೇವತೆಗಳು ಆಶೀರ್ವಾದ ಮಾಡಿ ಆ ಆಶೀರ್ವಾದದಿಂದ ನಾವು ಪಡೆದಂತಹ ಯಾವ ಒಂದು ಭೋಗವುಂಟೋ ಅದು ಅಮೃತಕ್ಕೆ ಸಮಾನವಾದಂತಹ ಭೋಗ ಅದರಲ್ಲಿಯೇ ಸುಖ ಇರ್ತಕ್ಕಂಥದ್ದು ಆದ್ದರಿಂದ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಈ ಯಜ್ಞ ದೃಷ್ಟಿಯಲ್ಲಿ ನನ್ನತನವನ್ನ ತ್ಯಾಗ ಮಾಡತಕ್ಕಂಥದ್ದು ನಾನು ಹೋದರೆ ಯಜ್ಞವಾದೀತು ನಾನು ಹೋದರೆ ಯಜ್ಞವಾಗುತ್ತೆ ಆದ್ದರಿಂದಲೇ ಯಜ್ಞದಲ್ಲಿಯೂ ಕೂಡ ಅಗ್ನಗೆ ಸ್ವಾಹ ಇದನ್ನ ಮಮ ಅನ್ನುವಂತಹ ಮಂತ್ರ ಹೇಳಿದಾಗಲೇ ಆ ಒಂದು ಆಹುತಿ ಪೂರ್ತಿಯಾಗುತ್ತೆ ಆ ದೇಹ ದೇವತೆಗೆ ಇಲ್ಲದೆ ಹೋದರೆ ನೀವು ಇದನ್ನ ಮಮ ಹೇಳದೇ ಹೋದರೆ ಯಾವ ಗ್ಯಾರಂಟಿ ನೀವು ಹಾಕಿರುವಂತ ವಾಪಸ್ಸಿ ಆಹುತಿಯನ್ನು ವಾಪಸ್ ತೆಗೆದುಕೊಂಡ್ರೆ ಇದನ್ನ ಮಮ ಅಂದ್ರೆ ನನಗಿದು ಬೇಡ ಇದು ನನ್ನದಲ್ಲ ಅಂತ ನೀವು ಪೂರ್ತಿಯಾಗಿ ಒಂದು ಬ್ರಾಕೆಟ್ ಹಾಕಿಬಿಟ್ರೆ ಆಗ ದೇವತೆಗೆ ತನ್ನ ಪಾಲಿನ ಭೋಗವನ್ನ ತಾನ್ ತೆಗೆದುಕೊಳ್ಳಿಕ್ಕೆ ಆ ಧೈರ್ಯ ಬರುತ್ತೆ ಇದು ನನಗೇನೆ ಅಂತ ಹಾಗೆ ಈ ಯಜ್ಞದೃಷ್ಟಿ ಅಂತ ಹೇಳಿದ್ರೆ ನನ್ನತನವನ್ನ ಮೊದಲು ನಾನು ನಿರ್ಮೂಲ ಮಾಡಿ ಇನ್ನೊಬ್ಬರ ಹಿತಚಿಂತನೆ ಮಾಡತಕ್ಕಂತಹ ಒಂದು ಗುರುತರವಾದಂತಹ ಜವಾಬ್ದಾರಿ ಮತ್ತು ಕರ್ಮ ಇದು ಸಮಾಜದಲ್ಲಿ ಇರಬೇಕು ಆದ್ದರಿಂದ ಭಗವಂತ ಹೇಳ್ತಾನೆ ಈ ಯಜ್ಞದ ಮಹಿಮೆಯನ್ನ ಇಷ್ಟಾನ್ ಭೋಗಾನ್ ಹಿವೋ ದೇವಾ ದಾಸ್ತೆ ಯಜ್ಞ ಭಾವಿತೈ ದತ್ತಾನ್ ಅಪ್ರದಾಯಿಭ್ಯೋ ಯೋಭುಂಕ್ತೆಸ್ತೇನವ ಸಹ ಇಲ್ಲೊಂದು ಚೆನ್ನ ಹೊಡಿತಾ ಇದ್ದಾನೆ ಒಂದು ಪದವನ್ನು ಹಾಕಿ ಇಷ್ಟಾನ್ ಭೋಗ ಇಷ್ಟವಾದಂತಹ ನಮಗೆ ಇಚ್ಛಿಸಿದಂತಹ ಭೋಗಗಳನ್ನು ವಹ ನಮಗೆ ದೇವಾ ದೇವತೆಗಳು ಯಜ್ಞಭಾವಿದ ಯಜ್ಞದಿಂದ ಪೂಜಿಸಲ್ಪಟ್ಟಂತಹ ಯಜ್ಞದಿಂದ ಪರಿತೋಷಿಸಲ್ಪಟ್ಟಂತಹ ಆ ದೇವತೆಗಳು ದಾಸ್ಯಂತೆ ನಮಗೆ ಕೊಡುತ್ತಾರಂತೆ ನಮಗೆ ನೀಡ್ತಾರೆ ಅದರಿಂದ ತೈಹಿ ದತ್ತಾನ ಅವರಿಂದ ಕೊಟ್ಟಂತಹ ಭೋಗ ಆ ಭೋಗಗಳನ್ನ ಅಪ್ರದಾಯೈಭ್ಯೋ ಅವರಿಗೆ ಹಿಂತಿರುಗಿಸಿ ಕೊಡದೆ ಯೋ ಭುಂಕ್ತೆ ಯಾರು ತಾನೇ ಉಣ್ಣುವನೋ ತಾನೇ ತಿನ್ನುವನೋ ತಾನೇ ಭೋಗಿಸುವೋ ತನಗೊಬ್ಬನಿಗೆ ಮಾತ್ರ ಅಂತ ರೂಮ್ ಬಾಗ್ಲಾಕೊಂಡು ಅಂಥವನೋ ಸ್ತೇನೆಯೇವ ಸಹ ಕಳ್ಳನೇ ಸರಿ ಸ್ತೇನ ಅಂದ್ರೆ ಕಳ್ಳ ನೋಡಿ ಹಾಕದ ಒಂದು ಸೊ ಕಳ್ಳರು ಯಾರು ಅಂದರೆ ನಾವು ನಮ್ಮ ಶಕ್ತಿಯಿಂದ ಅಂತ ತಿಳ್ಕೊಂಡು ಯಾವ ವ್ಯವಹಾರವನ್ನು ಮಾಡ್ತಾ ನಾವು ದುಡಿದ್ರೂ ಕೂಡ ಆ ಒಂದು ದುಡಿತದ ಒಂದು ಪಾಲನ್ನ ಸಮಾಜಕ್ಕೆ ಹಿಂತಿರುಗಿಸಿ ಕೊಡದೆ ನಾವೊಬ್ಬರೇ ಅದನ್ನು ಗುಂಜಿಸಿದರೆ ಅಂತಹ ಭೋಗ ಅಂತಕ್ಕಂಥದು ಕಂಡನಾದಂತಹ ಒಬ್ಬ ದರೋಡೆ ಮಾಡಿ ತನ್ನ ರೂಮ್ ಒಳಗೆ ಬಾಗಿಲು ಹಾಕ್ಕೊಂಡು ಒಬ್ಬನೇ ಅದನ್ನು ಬಚ್ಚಿಟ್ಟು ನಂತರ ನಿಧಾನವಾಗಿ ಯಾರೂ ನೋಡದಿದ್ದಂತಹ ಸಮಯದಲ್ಲಿ ಒಂದೊಂದೇ ಒಂದೊಂದೇ ಎತ್ಕೊಂಡು ಹೋಗಿ ಮಾರಾಟ ಮಾಡಿ ಹೇಗೆ ತಿಂತಾನೋ ಅದೇ ರೀತಿಯಲ್ಲಿ ನಾವು ಹೀಗೆ ಆಗ್ತೇವೆ ಸಮಾಜ ದ್ರೋಹಿಗಳಾಗ್ತೇವೆ ಅನ್ನುವಂತಹ ಮಾತನ್ನು ಭಗವಂತ ಇದು ಹೇಳ್ತಾನೆ ಗುರುನಾನಕ್ ಜೀವನದಲ್ಲಿ ಒಂದು ಸಣ್ಣ ಘಟನೆ ಒಮ್ಮೆ ಗುರುನಾನಕರು ತಮ್ಮ ಇಬ್ಬರು ಮಕ್ಕಳು ಆ ಮಕ್ಕಳ ಜೊತೆಯಲ್ಲಿ ತಮ್ಮ ಒಬ್ಬ ಶಿಷ್ಯ ಅವನ ಹೆಸರು ಲೆನ್ಹಾ ಅಂತ ಆ ಈ ಮೂರು ಜನರೊಂದಿಗೆ ಒಮ್ಮೆ ಸಂಚರಿಸ್ತಾ ಇದ್ದಾರೆ ಅಲ್ಲಿ ಪಂಜಾಬ್ ಮತ್ತೆ ಈ ಕಡೆ ಪಾಕಿಸ್ತಾನ್ ಈಗಿನ ಪಾಕಿಸ್ತಾನ ಆ ಕಡೆ ಸಿಂಧ್ ಅಂತಹ ಸಂದರ್ಭದಲ್ಲಿ ಅವರು ಒಂದು ಸ್ಥಳಕ್ಕೆ ಬರ್ತಾರೆ ಅಲ್ಲಿ ಅವರಿಗೆ ಒಂದು ಬಟ್ಟೆ ಕಾಣುತ್ತೆ ಅದೇನೋ ಒಂದು ರೀತಿಯಲ್ಲಿ ಶವವನ್ನು ಮುಚ್ಚಿದಂತಹ ಬಟ್ಟೆಯ ರೀತಿಯಲ್ಲಿ ಕಾಣುತ್ತೆ ಯಾವುದೋ ಒಂದು ಮೃತ ಶರೀರವನ್ನ ಬಿಡಿ ಬಟ್ಟೆಯನ್ನು ಮುಚ್ಚಿದ ಹಾಗೆ ಕಾಣ್ತಾ ಇದೆ ಗುರು ಕೇಳ್ತಾರೆ ತಕ್ಷಣ ಯಾರು ಇದನ್ನು ತಿನ್ನುಬಲ್ಲಿರಿ ಅಂತ ಯಾರು ಇದನ್ನು ತಿಂತೀರಾ ಗುರುನಾನಕನ ಮಕ್ಕಳಿಗೆ ಇದು ದಿಗ್ಭ್ರಮೆಯಾಗುತ್ತೆ ನನ್ನ ತಮ್ ನಮ್ಮ ತಂದೆ ಏನೋ ತಲೆಗಿಲೆ ಕೆಟ್ಟ ಹೋಗಿದ್ಯಾ ಏನು ಅಂತ ಅರ್ಥವಾಗ್ತಾ ಇದ್ರುದಾ ಇದೇನು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಿರೋದಾ ಏನು ಅಂತ ಆದ್ರೆ ಆ ಲೆಹ ಅನ್ನುವಂತಹ ಶಿಷ್ಯ ಆತ ಹೇಳ್ತಾನೆ ಗುರುಗಳೇ ತಮ್ಮ ಇಚ್ಛೆ ಇದ್ರೆ ನಾನು ಇದನ್ನು ತಿನ್ನುಬಲ್ಲೆ ಅಂತ ಆಯಿತು ಅಂತ ಗುರುನಾನಕರು ಹೇಳ್ತಾರೆ ಲೆ ಸೀದ ಬಂದವನೇ ಆ ಬಟ್ಟೆಯನ್ನು ಹೀಗೆ ತೆಗಿತಾನೆ ತೆಗೆದ್ರೆ ನೋಡ್ತಾನೆ ಅಲ್ಲಿ ಏನಾಗಿರುತ್ತೆ ಎಲ್ಲ ದೇವರಿಗೆ ನೈವೇದ್ಯವಿಟ್ಟಂತಹ ವಿವಿಧ ಭಕ್ಷ್ಯ ಭೋಜ್ಯಗಳು ಇರುತ್ತೆ ಅದನ್ನೆಲ್ಲ ತೆಗೆದುಕೊಂಡು ಬಂದು ಮೊಟ್ಟ ಮೊದಲೇನಾಗಿ ಅವನು ಗುರುಗಳಿಗೆ ಕೊಡ್ತಾನೆ ಗುರುಗೆ ಕೊಟ್ಟು ನಂತರ ಗುರು ಪುತ್ರನಿಗೆ ಅದನ್ನ ಕೊಡ್ತಾನೆ ನಂತರ ಗುರು ಏನು ಪ್ರಸಾದವಾಗಿ ಕೊಡ್ತಾನೋ ಅದನ್ನು ಈಗ ಸ್ವೀಕರಿಸ್ತಾನೆ ಗುರು ನಾನು ಹೇಳ್ತಾನೆ ನೆನ್ಹಾ ನನಗೆ ಗೊತ್ತಿತ್ತು ನಿನಗೆ ಹಂಚಿ ತಿನ್ನುವಂತಹ ಅಭ್ಯಾಸವಿದೆ ಅಂತ ಇನ್ನೊಬ್ಬರಿಗೆ ಮೊದಲು ಕೊಟ್ಟು ತಿನ್ನುವಂತಹ ಅಭ್ಯಾಸವಿದೆ ಅಂತ ಹೀಗಾಗಿ ಆ ಯಾವುದು ನಿನಗೆ ಶವವಾಗಿ ಕಂಡಿತು ಇವರಿಗೆ ಅದು ನಿನಗೆ ಪ್ರಸಾದವಾಗಿ ಕಂಡಿತು ಅದೇ ಪ್ರಸಾದವಾಯಿತು ಅದು ನಿನಗೆ ಮಾತ್ರ ಸಾಧ್ಯವಾಯಿತು ನನಗೆ ಇದು ಗೊತ್ತಿದ್ರಿಂದ ನಾನು ನಿನಗೆ ಅನುಮತಿಯನ್ನು ಕೊಟ್ಟೆ ಅಂತ ಹೇಳ್ಬಿಟ್ಟೆ ಹಾಗೆಯೇ ಆ ಗುರುನಾನಕ್ಕನ್ನ ಎಷ್ಟು ಅವರ ಮನಸ್ಸಿನಲ್ಲಿದ್ದಂತಹ ಆ ಒಂದು ಅಭಿಪ್ರಾಯವನ್ನು ತಿಳ್ಕೊಂಡು ಅದೇ ರೀತಿಯಲ್ಲಿ ಆತ ಅನುಸರಿಸ್ಕೊಂಡ ಹೋಗ್ತಾ ಇದ್ದ ಮತ್ತೆ ತಾನು ಆ ಗುರುನಾನಕ್ನ ಒಂದು ಹಿತಕ್ಕೋಸ್ಕರ ತನ್ನೇ ಸಮರ್ಪಿಸಿಕೊಂಡಿದ್ದ ಆತ ಗುರು ನಾನಕರು ಸಂತೋಷದಿಂದ ಆ ಲೆನ್ನನಿಗೆ ಒಂದು ನಾಮಕರಣ ಮಾಡ್ತಾರೆ ಇವತ್ತಿಂದ ನಿನ್ನ ಹೆಸರು ಲೆನ್ಹ ಅಲ್ಲಪ್ಪ ನಿನ್ನ ಹೆಸರು ಅಂಗದ್ ಅಂತ ಅವನೇ ಮುಂದೆ ಅತ್ಯಂತ ಸುಪ್ರಸಿದ್ಧವಾದಂತಹ ಗುರು ಅಂಗದ್ ಹಾಗು ಹಾಗೆಯೇ ತಮ್ಮ ಗುರುಗಳಿಂದ ಯಾವ ರೀತಿಯಲ್ಲಿ ಯಜ್ಞದ ದೃಷ್ಟಿಯನ್ನು ಕಲಿತಂತಹ ಈ ಗುರು ಅಂಗದರು ನಂತರ ಈ ತ್ಯಾಗ ಮನೋಭಾವವನ್ನು ಸಿಖ್ಖರಲ್ಲಿ ಅವರು ಬೆಳೆಸ್ತಾರೆ ನೀವು ನೋಡಿರಬೇಕು ಈ ಸಿಖ್ಖರಲ್ಲಿ ಇರತಕ್ಕಂತಹ ತ್ಯಾಗ ಮನೋಭಾವ ಅಂತಕ್ಕಂಥದ್ದು ಉತ್ಕೃಷ್ಟವಾದಂತಹ ತ್ಯಾಗ ಮನೋಭಾವ ಎಂತಹ ಸೇವಾ ಮನೋಭಾವ ಇದೆ ಅಲ್ಲಿ ಅಂತ ಹೇಳಿದರೆ ನೀವು ಅಲ್ಲಿ ಅಮೃತ್ಸರಿಗೆ ಹೋದರೆ ಅಲ್ಲಿ ನೀವು ಪ್ರಸಾದವನ್ನು ಸ್ವೀಕರಿಸಿದಂಥ ತಟ್ಟೆಯನ್ನು ನೀವು ನೋಡಿಲಿಕ್ಕೆ ಬಿಡೋದಿಲ್ಲ ಅವರು ಕ್ಯೂಲ್ ನಿಂತಿರ್ತಾರೆ ನಿಮ್ಮ ತಟ್ಟೆಯನ್ನು ಮೊದಲು ಿಕೊಂಡು ತಾವೇ ತೊಳಿತಾರೆ ಹಾಗೆಯೇ ಚಪ್ಪಲ್ ಸ್ಟ್ಯಾಂಡಲ್ಲೂ ಕೂಡ ನಾವೆಲ್ಲ ನಮ್ಮ ದೇವಸ್ಥಾನದಲ್ಲಿ ನೋಡ್ತೀವಿ ಒಂದು ಚಪ್ಪಲ್ ಸ್ಟ್ಯಾಂಡ್ ಅಂದರೆ ನೀನೇ ಹಾಕಬೇಕು ಮರಿ ಆ ಚಪ್ಪಲು ಆಮೇಲೆ ನಾವು ತಗೊಳ್ತೇವೆ ಚೀಲದಲ್ಲಿ ಹಾಕುವ ನಾವು ಹುಟ್ಟೋದಿಲ್ಲ ಆದರೆ ಅವರು ಆ ಚಪ್ಪಲನ್ನು ತಾವೇ ತೊಗೊಳ್ತಾರೆ ಶೂನ ತಾವೇ ಇನ್ನೊಬ್ಬರ ಶೂವನ್ನ ಅಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ದೊಡ್ಡ ದೊಡ್ಡ ಇವರು ಮಿನಿಸ್ಟ್ರು ಕೂಡ ಅದಕ್ಕೆ ಅವರು ಆಪ್ಷನ್ ಯಾರು ಈ ಸೇವೆಯನ್ನು ಮಾಡುವುದು ಅಂತ ಆಕ್ಷನ್ ಬಿಡ್ಡಿಂಗ್ ಹೈಯೆಸ್ಟ್ ಬಿಡ್ಡಿಂಗ್ ಅಂಥವ್ರಿಗೆ ಈ ಸೇವೆ ಅಂತ ಶೂ ಪಾಲಿಶ್ ಮಾಡುವುದು ಅಂದರೆ ಆ ಒಂದು ಮನೋಭಾವನೆ ನೋಡಿ ಆ ಸೇವಾ ಮನೋಭಾವನೆ ಆ ತ್ಯಾಗ ಈ ತ್ಯಾಗ ಬಂದಿತ್ತು ಅಂತಹ ಸುಪ್ರಸಿದ್ಧ ಗುರುಗಳಿಂದ ಅವರಿಗೆ ಆ ತ್ಯಾಗ ಮನೋಭಾವ ಬಂತು ಹೀಗೆ ನಾವು ಸಮಾಜದಲ್ಲಿ ಇರಬೇಕು ಅಂತ ಹೇಳಿದ್ರೆ ಈ ತ್ಯಾಗ ಮನೋಭಾವವನ್ನು ನಾವು ಬೆಳೆಸ್ಕೊಡದೆ ಹೋಯ್ತು ಅಂತ ನಮಗೂ ಈ ಪ್ರಾಣಿಗಳ ಸಮಾಜವಾದಂತಹ ಕಾಡಿಗೂ ಯಾವ ವ್ಯತ್ಯಾಸವೂ ಇಲ್ಲ ಹೀಗಾಗಿ ಭಗವಂತ ಇಲ್ಲೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ದೇವತೆಗಳು ನಮ್ಮ ಇಷ್ಟವನ್ನ ಪೂರೈಸಿದ್ದಾರೆ ನಾವು ಕೇವಲ ಅದನ್ನು ಇಸ್ಕೊಂಡು ಉಪಭೋಗಿಸುವುದು ಮಾತ್ರವಲ್ಲ ನಾವು ನಮ್ಮ ಕರ್ತವ್ಯ ಏನಿದೆ ಅಂತ ಹೇಳಿದ್ರೆ ವಾಪಸು ಅದನ್ನು ನೋಡಬೇಕು ನಾವು ಕೊನೆಯ ಪಕ್ಷ ನಾವು ನಾವ್ ಎಷ್ಟು ಇಸ್ಕೊಡ್ತೇವೋ ಅದಕ್ಕಿಂತ ಜಾಸ್ತಿ ಕೊಡ್ಲಿಲ್ಲ ಅನ್ನೋ ನಾವು ಎಷ್ಟು ಇಸ್ಕೊಡ್ತೇವೋ ಅದರ ಒಂದು ಶೇಕಡ ಹತ್ತರಷ್ಟಾದರೂ ಕೂಡ ಸಮಾಜಕ್ಕೆ ಅದನ್ನು ವಾಪಸ್ ಕೊಡ್ಬೇಕು ವಾಪಸ್ ಕೊಡ್ಬೇಕು ಹಾಗೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಹಾಗೆ ವಾಪಸ್ ಕೊಡದೆ ಹೋಗ್ ತಾನೇ ತಿಂದ್ರೆ ಆತ ದೋಷವನ್ನ ಮುಕ್ತನಾಗುವುದಿಲ್ಲ ಆ ಕರ್ಮ ಮಾಡುವ ಸಂದರ್ಭದಲ್ಲಿ ಯಾವ ಯಾವ ದೋಷಗಳು ಅವನಿಗೆ ಬಂದಿರ್ತದೆಯೋ ಯಾವ ಯಾವ ಪ್ರಾಣಿ ಹತ್ಯೆಯ ದೋಷ ಬಂದಿರ್ತದೆಯೋ ಆ ಸುಳ್ಳು ಹೇಳುವಂತಹ ದೋಷ ದೋಷ ಬಂದಿರುತ್ತದೆಯೋ ಇನ್ನೊಬ್ಬರ ಅಪಹಾರ ಮಾಡುವಂತಹ ದೋಷ ಬಂದಿರ್ತದೆಯೋ ಆ ದೋಷ ಹೋಗುವುದಿಲ್ಲ ಆ ದೋಷ ಲಿಪ್ತನಾಗಿ ಆತ ಭೋಗವನ್ನು ಮಾಡಬೇಕಾಗುತ್ತೆ ಹೀಗಾಗಿ ಇಲ್ಲಿ ಆತ ಎಚ್ಚರಿಕೆಯನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಇದು ಎಷ್ಟು ಚೆನ್ನಾಗಿ ನಮಗೆ ಹೊಂದುತ್ತೆ ಅಂದ್ರೆ ಇದು ಕೃಷ್ಣನ ಮಾತು ಅಂತ ಭಾಗವತದ ಏಳನೆಯ ಸ್ಕಂದದಲ್ಲಿ ಭಗವಂತ ಇದೇ ಮಾತನ್ನ ಇದೇ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಯಾವತ್ ಬ್ರಿಯೇತ ಜಠರಂ ಸ್ವತ್ವ ದೇಹಿನ ಅಧಿಕಂ ಯೋಭಿಮನ್ಯೇತ ಸೇನೋ ದಂಡಮರ್ಹತಿ ಎಲ್ಲಿ ತನಕ ಹೊಟ್ಟೆ ತುಂಬುತ್ತದೆಯೋ ಅಷ್ಟು ಮಾತ್ರ ಆ ದೇಹಿಯ ಸ್ವತ್ತು ಆಹಾರ ಹೊಟ್ಟೆ ತುಂಬುವಷ್ಟು ಆಹಾರದಷ್ಟು ಮಾತ್ರ ಅವನಿಗೆ ಆ ಆಹಾರದ ಮೇಲೆ ಅಧಿಕಾರವಿದೆ ಅದಕ್ಕಿಂತಲೂ ಅಧಿಕವಾದುದರಲ್ಲಿ ಯಾರು ತಾನು ತನ್ನದು ಅಂತ ಹೇಳುತ್ತಾನೋ ಅವನು ಕಳ್ಳನು ಅಂತಹ ಕಳ್ಳನು ಶಿಕ್ಷೆಗೆ ಅರ್ಹನು ಇದು ಆ ಶ್ಲೋಕದ ತಾತ್ಪರ್ಯ ನೋಡಿ ಎಲ್ಲಿಯವರೆಗೆ ಅಲ್ಲಿ ಹೋಗ್ತಾನೆ ಕೇವಲ ಉದರ ಪೋಷಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವನು ಸಮಾಜದಿಂದ ಸ್ವೀಕರಿಸಬೇಕು ಅಂತ ದೇನಿಯಲ್ಲಿ ಅದು ತುಂಬ ಹೈ ಐಡಿಯಲ್ ಆಯಿತು ಅದು ಸನ್ಯಾಸಿಗಳಿಗೆ ಆದ್ರೆ ನಮ್ಮ ಕಡೆಯಿಂದ ನಾವು ಗೃಹಸ್ಥರಾದವರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನದ ನಾವು ಸಮಾಜಕ್ಕೆ ವಾಪಸ್ ಕೊಡ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಸಮಾಜದಿಂದ ಪಡಿತೇವಿಯೋ ಬೇರೆ ಬೇರೆಯ ಮೂಲಗಳಿಂದ ಆ ಮೂಲಗಳಿಗೆ ಅದನ್ನ ನಮ್ಮಲ್ಲಿರ್ತಕ್ಕಂತಹ ಶಕ್ತಿಯನ್ನ ನಮ್ಮಲ್ಲಿರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನ ನಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ಸಮಾಜಕ್ಕೆ ವಾಪಸ್ ಕೊಡ್ತಕ್ಕಂಥದ್ದು ಇದನ್ನ ಮಾಡಿದಾಗ ಆ ಯಜ್ಞ ಅಂತಕ್ಕಂಥದ್ದು ಒಂದು ಪೂರ್ಣವಾಗುತ್ತೆ ಯಜ್ಞ ಪೂರ್ಣವಾಗುತ್ತೆ ಇಲ್ಲದೆ ಹೋದರೆ ಆ ಸೈಡಿಂದ ತ್ಯಾಗ ನಡೆಯುತ್ತೆ ಈ ಸೈಡಿಂದ ತ್ಯಾಗ ಇಲ್ಲದೆ ಹೋದರೆ ಆ ಒಂದು ಇಡೀ ಸಮಾಜದ ದೃಷ್ಟಿಯನ್ನು ನೋಡಿದ್ರೆ ಇಡೀ ಸಮಾಜದಲ್ಲಿ ಯಜ್ಞ ನಡೆಯುವುದಿಲ್ಲ ಯಾವಾಗ ಇಡೀ ಸಮಾಜದ ದೃಷ್ಟಿಯಿಂದ ಯಜ್ಞ ನಡೆಯುವುದಿಲ್ಲವೋ ಸಮಾಜ ಕುಸಿಯುತ್ತದೆ ಕುಸಿದು ಒಂದೇ ಸಡಿ ನಡೀತಾ ಇದೆ ಆದ್ರಿಂದ ಆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾದ್ರೆ ಎಲ್ಲ ಅವರವರ ವಿಭಾಗದಿಂದ ತಾವು ಆ ಯಜ್ಞವನ್ನ ಮಾಡ್ತಾ ಇರ್ಬೇಕು ಪಾಲಿಸ್ತಾ ಬರ್ತಾ ಇರ್ಬೇಕು ಹೇಳ್ತಾನೆ ಯಜ್ಞ ಶಿಷ್ಟಾಸನ ಸಂತೋ ಮುಚ್ಚಂತೆ ಬುಂಜತೇತು ಬುಂಜತೇತು ಅಘಂಪಾಪೇ ಪಚಂತಿ ಆತ್ಮಕಾರಣ ಏನ್ ಹೇಳ್ದ ಹಿಂದಿನ ಮಂತ್ರದಲ್ಲಿ ಚೆನ್ನಾಗಿ ಬೈದು ಬಿಟ್ಟು ಈಗ ಮುಂದಿನ ಮಂತ್ರದಲ್ಲಿ ಯಾಕೆ ಬೈದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಮಕ್ಕಳಿಗೆ ಯಾಕೆ ನಾವು ಬೈತೇವೆ ಅಂತ ಹೇಳಿದ್ರೆ ಒಳ್ಳೇದು ಏನಿದೆಯೋ ಅದನ್ನು ತೋರಿಸ್ಕೊಡ್ಲಿಕ್ಕೆ ಮೊದ್ಲು ಬೈತೇವೆ ನೀನು ಮಾಡ್ತಾ ಇರತಕ್ಕಂಥದ್ದು ಈಗ ಕೆಟ್ಟದ್ದು ಒಳ್ಳೆಯದಲ್ಲ ಹಾಗಿದ್ರೆ ಒಳ್ಳೆಯದು ಯಾವುದು ಅದು ಹೇಳ್ತೇನೆ ಕೇಳು ಯಾರು ಹೀಗೆ ತ್ಯಾಗವನ್ನ ಮಾಡಿ ತಮ್ಮ ಜೀವನದಲ್ಲಿ ಯಜ್ಞವನ್ನು ಪರಿಪಾಲಿಸಿ ನಂತರ ಉಳಿದಂತಹ ಭೋಗವನ್ನು ತಾವು ಭೋಗಿಸುತ್ತಾರೆಯೋ ಅಂತಹ ಭೋಗವು ಅವರಿಗೆ ಎಲ್ಲ ಅವರ ಪಾಪಗಳನ್ನು ನಾಶ ಮಾಡುತ್ತಾರೆ ಎಲ್ಲಾ ಪಾಪಗಳನ್ನು ನಾಶ ಮಾಡುತ್ತೆ ಅವರು ಅಧ್ಯಾತ್ಮ ಜೀವಕ್ಕೆ ತಯಾರಾಗ್ತಾರೆ ಅಧ್ಯಾತ್ಮ ಜೀವನಕ್ಕೆ ತಯಾರಾಗ್ತಾರೆ ಮುಚ್ಚಂತೆ ಸರ್ವಕಿಲ್ ಬಿ ಶೈಲಿ ಎಲ್ಲಾ ಪಾಪಗಳಿಂದ ಅವರು ಪಾರಾಗುತ್ತಾರೆಂಜತೆ ಟು ಅಘಂ ಪಾಪಾ ಏ ಪಚಂತಿ ಆತ್ಮಕಾರಣ ಯಾರು ತಮಗೆ ತಾವೇ ಅಡಿಗೆ ಮಾಡ್ಕೊಳ್ತಾರಿಯೋ ತಮಗೋಸ್ಕರ ಮಾತ್ರ ಅಂತ ಭೋಗವನ್ನ ಮಾಡ್ತಾರಿಯೋ ಅಂಥವರು ಅಘಂ ಗುಂಜದೆ ಪಾಪವನ್ನೇ ಉಂಡುತ್ತಾರೆ ಪಾಪವನ್ನೇ ಸ್ವೀಕರಿಸುತ್ತಾರೆ ಆದ್ದರಿಂದ ಪಾಪದಿಂದ ಮುಕ್ತವಾಗಬೇಕಾದ್ರೆ ಅವರು ಇನ್ನೊಬ್ಬರಿಗೋಸ್ಕರ ಅಡಿಗೆ ಮಾಡಬೇಕು ಇನ್ನೊಬ್ಬರಿಗೋಸ್ಕರ ಅಡಿಗೆ ಮಾಡಬೇಕು ಶಾಸ್ತ್ರದಲ್ಲಿ ಇರೋದೇ ಹಾಗೆ ಶಾಸ್ತ್ರದಲ್ಲಿ ಏನಿದೆ ಅಂದರೆ ನಾವು ಪ್ರತಿದಿಸ ಮಾಡತಕ್ಕಂತಹ ಅಡಿಗೆ ಎನ್ನುವುದು ಮೊಟ್ಟ ಮೊದಲನೆಯಪ್ಪ ದೇವತೆಗಳಿಗೆ ಎರಡನೆಯಪ್ಪ ಅದು ಅತಿಥಿ ಹಾಗೂ ಭಿಕ್ಷುಗಳು ಅಥವಾ ಸನ್ಯಾಸಿಗಳಿಗೆ ಮೂರನೆಯ ಪಾಲು ತನ್ನ ಕುಟುಂಬದ ವರ್ಗದವರಿಗೆ ಇನ್ನು ಉಳಿದಿರ್ತಕ್ಕಂತಹ ನಾಲ್ಕನೆಯ ಪಾಲು ಇದೆಯಲ್ಲ ಅದು ಮಾತ್ರ ದುಡಿದಂತಹ ಯಜಮಾನನಿಗೆ ಇದು ಶಾಸ್ತ್ರದ ಹೇಳಿಕೆ ಈ ರೀತಿಯಾಗಿ ಆತ ಭೋಗವನ್ನು ಮಾಡಿದ್ರೆ ಆತ ಆ ಭೋಗದಿಂದ ಎಲ್ಲ ತನ್ನ ಪಾಪಗಳನ್ನ ಕಳ್ಕೊಳ್ತಾನೆ ಒಬ್ಬ ಆದರ್ಶ ಗೃಹಸ್ಥ ಜೀವನವನ್ನು ನಡೆಸಿದಂತೆ ಆತ ಬ್ರಹ್ಮಲೋಕದವರೆಗೆ ನಿಶಂಕವಾಗಿ ಪ್ರಯಾಣ ಮಾಡ್ತಾನೆ ಅದನ್ನೇ ಮಹಾಭಾರತದಲ್ಲಿ ಯುದಿಷ್ಠಿರ ಮುಂದೆ ಆ ಮುಂಗುಸಿ ಹೇಳಿದ್ರು ಯುದಿಷ್ಠಿರ ದೊಡ್ಡ ಯಜ್ಞವನ್ನ ಮಾಡಿದ್ನಲ್ಲ ಆ ಯಜ್ಞವನ್ನ ಮಾಡಿದ ಮೇಲೆ ಆ ಯಜ್ಞದಲ್ಲಿ ಉಳಿದಂತಹ ಹಿಟ್ಟುಗಳೆಲ್ಲ ಬಿದ್ದಿತ್ತು ಒಂದು ಮುನ್ಸಿ ಬಂತು ಆ ಮುನ್ಸಿ ಅರ್ಧ ದೇಹ ಚಿನ್ನವಾಗಿತ್ತು ಇನ್ನರ್ಧ ದೇಹ ಸಾಮಾನ್ಯ ಮುಂಗುಸಿಯ ದೇಹ ಅದೇನು ಮಾಡ್ತು ಯುಧಿಷ್ಠಿರಲ್ಲಿ ಮಹಾ ಮಹಾ ದಾನವನ್ನು ಮಾಡ್ತಾ ಇದ್ದಲ್ಲ ಅದನ್ನೆಲ್ಲ ಅನೇಕ ಒಂದಿಗಳು ಅವರೆಲ್ಲ ಹಾಡಿ ಹೋಗಡ್ತಾ ಇದ್ದರು ಇದು ನೋಡೋಣ ಎಂತಹ ಯಜ್ಞ ನಡೀತಾ ಇದೆ ಅಂತ ಹೇಳಿ ಇದು ಹೋಗಿ ಅಲ್ಲಿ ಯಜ್ಞ ಮಾಡಿ ಉಳಿದಂತಹ ಜಾಗ ಯಾವ್ದಿದೆಯೋ ಅಲ್ಲಿ ಬಿದ್ದು ಹೊರಡಾಡ್ತಂತೆ ಹೊರಡಾಡಿ ನೋಡ್ತು ಏನು ಆಗಲೇ ಇಲ್ಲ ಚೆನ್ನಾಗಿ ಬಂದ್ಬಿಟ್ಟು ಯುಧಿಷ್ಠಿರ ಬೈತಂತೆ ಏನು ಯಜ್ಞವನ್ನು ನೀನು ಮಾಡಿದ್ದೆ ನೀನು ದೊಡ್ಡದಾಗೆ ಎಲ್ಲರದೇ ಕೊಚ್ಕೊಡ್ತಾ ಇದೆಯಾ ನಾನು ಮಾಡಿರ್ತಕ್ಕಂಥದ್ದು ಮಹಾಯಜ್ಞ ಅಂತ ಹೇಳ್ಬಿಟ್ಟು ಎಲ್ಲಿ ನನ್ನ ಇನ್ನೊಂದು ಭಾಗ ಸುವರ್ಣಮಯವಾಗಲೇ ಇಲ್ವಲ್ಲ ಅಂತ ಹೇಳಿದಾಗ ಯುಧಿಷ್ಠರ ಪ್ರಶ್ನೆ ಕೇಳ್ತಾನೆ ಅರೆ ಇದೇಗೆ ನಿನ್ನ ಅರ್ಧ ಭಾಗ ಸುವರ್ಣವಾಗಿದೆಯಲ್ಲ ಅದು ಹೇಗೆ ಅಂದಾಗ ಆ ಮುಂದುಸಿ ಹೇಳ್ತಂತೆ ನಾನು ಇಲ್ಲಿಗೆ ಬರುವುದಕ್ಕಿಂತ ಮುಂಚೆ ನಿನಗಿಂತಲೂ ಅದ್ಭುತವಾದಂತಹ ಇನ್ನೊಂದು ಯಜ್ಞವನ್ನು ನೋಡ್ಕೊಂಡು ಬಂದೆ ಅಂತ ಹೌದಾ ಅದೆಂತಹ ಯಜ್ಞಪ್ಪ ಎಷ್ಟು ಖರ್ಚು ಮಾಡಿದ್ರು ಎಷ್ಟು ದಾನ ಕೊಟ್ಟ ಹಾಗೆ ಎಷ್ಟು ದಿನಗಳವರೆಗೆ ನಡೀತು ಏನು ಭಾರಿ ಗತ್ತಾಗಿತ್ತ ಜೋರಾಗಿತ್ತ ಅಂತ ಯುಧಿಷ್ಠರ ಪ್ರಶ್ನೆ ಮಾಡಿದ್ರೆ ಮುಂಗುಸಿ ಹೇಳ್ತಂತೆ ಅಯ್ಯೋ ಅದೆಲ್ಲ ಬಿಟ್ಟಾಕ ನೀನು ಆ ಯಜ್ಞ ಎಷ್ಟು ವಿಶಿಷ್ಟವಾಗಿತ್ತು ಅಂದ್ರೆ ಕೇಳುವ ನಿನ್ನ ಊರಿನ ಹೊರಗಡೆ ಒಂದು ಸಣ್ಣ ಗ್ರಾಮ ಆ ಗ್ರಾಮದ ಒಂದಾನೊಂದು ಮನೆಯಲ್ಲಿ ಬಡ ಬ್ರಾಹ್ಮಣ ದಂಪತಿಗಳು ವಾಸವಾಗಿದ್ದಾರೆ ಅದರಲ್ಲಿ ಒಬ್ಬ ಯಜಮಾನ ಯಜಮಾನನ ಪತ್ನಿ ಹಾಗೆ ಅವನ ಮಗ ಒಬ್ಬ ಇದನ್ನೇ ಸೊಸೆ ಕೂಡ ಇದ್ದಾಳೆ ಒಮ್ಮೆ ಏನಾಯ್ತು ಅಂತ ಹೇಳಿದ್ರೆ ಆ ಬಡಬ್ರಾಹ್ಮಣ ಆ ಕ್ಷಾಮದಿಂದ ತುಂಬಿದಂತಹ ಆ ಊರಿನಲ್ಲಿ ಆತ ಏನ್ಮಾಡ್ತಾನೆ ಭಿಕ್ಷೆ ಹೇಗೋ ಬೇಡಿ ಆತ ಒಂದಿಷ್ಟು ಹಿಟ್ಟನ್ನು ಬೇಡ್ಕೊಂಡು ಬಂದು ತಂದು ಅದರಲ್ಲಿ ರೊಟ್ಟಿಯನ್ನ ಮಾಡಿ ತಮ್ಮ ಮನೆಯವರು ಇರೋರಿಗೆಲ್ಲ ಹಂಚಿ ನೀನು ಊಟಕ್ಕೆ ಕೂತ್ಕೊಡುವಂತಹ ಸಮಯದಲ್ಲಿ ಅವನ ಮನೆಯ ಬಾಗಿಲು ಬಡಿಯುವ ಶಬ್ದ ಶಬ್ದ ಕೇಳ್ತದೆ ಹಸಿದಿರುವಂತಹ ಒಬ್ಬ ಅತಿಥಿ ಅಲ್ಲಿ ಬರ್ತಾನೆ ಆ ಅತಿಥಿ ಬಂದ ತಕ್ಷಣ ಬ್ರಾಹ್ಮಣನಿಗೆ ಅತ್ಯಂತ ಆನಂದ ಕಣ್ಣೀರಿರ್ತಾ ಆ ಅತಿಥಿಯನ್ನ ಒಳಗೆ ಹೊರ ಮಾಡಿಕೊಂಡು ಅವನಿಗೆ ಎಲ್ಲ ಸತ್ಕಾರವನ್ನು ನೀಡಿ ಅವನಿಗೆ ಕೇಳ್ತಾನೆ ನಿಂದು ಊಟ ಆಗಿದೆಯಾ ಅಂತ ಇಲ್ಲ ಅಂತ ಹೇಳ್ತಾನೆ ತುಂಬ ಹಸಿದಿದ್ದೇನೆ ಅಂತ ತಕ್ಷಣ ಅತಿಥಿಗೆ ಊಟವನ್ನು ಬಡಿಸ್ತಾರೆ ಇವನೇನು ಮಾಡ್ತಾನೆ ಮೊಟ್ಟ ತನ್ನ ರೊಟ್ಟಿಯನ್ನ ಈತ ಕೊಡ್ತಾನೆ ತಾನು ಯಾಕೆ ಅಂದ್ರೆ ಒಟ್ಟು ಅತಿಥಿಯ ಸೇವೆ ಮಾಡ್ಬೇಕಾಗಿರು ಯಜಮಾನ ತನ್ನ ರೊಟ್ಟಿಯನ್ನು ಕೊಡ್ತಾನೆ ಅತಿಥಿ ಎಷ್ಟು ಹಸಿದಿರ್ತಾನೆ ಅಂತ ಆ ರೊಟ್ಟಿ ಇನ್ನೂ ಬೇಕು ಅಂತಾನೆ ಆಗ ಆ ಯಜಮಾನನ ಪತ್ನಿ ಅವಳು ಕೂಡ ತನ್ನಲ್ಲಿ ಇದ್ದಂತಹ ಪಾಲನ್ನ ಆಕೆಯ ಅತಿಥಿಗೆ ಕೊಡ್ತಾರೆ ಕೊನೆಗೆ ಅತಿಥಿಯ ಯಜಮಾನನ ಮಗ ಅವನೂ ಕೂಡ ತನ್ನ ಪಾಲನ್ನ ಕೊಡ್ತಾನೆ ಕೊನೆಗೆ ಆ ಸೊಸೆ ಇದ್ದವಳು ಕೂಡ ತನ್ನ ಪಾಲನ್ನು ಕೊಡ್ತಾಳೆ ಇಷ್ಟಿದ್ರೂ ಕೂಡ ಅತಿಥಿಗೆ ಕೊನೆಯಲ್ಲಿ ತೃಪ್ತಿ ಆಗತ್ತೆ ಆತ ಇವರಿಗೆ ಹರಿಸ್ಬಿಟ್ಟು ಹೊರಟು ಹೋಗ್ತಾನೆ ಆ ರಾತ್ರಿ ಅತ್ಯಂತ ಹಸಿಮೆಯಿಂದ ಅವರು ನಾಲ್ಕು ಜನ ಸತ್ತು ಹೋಗ್ಬಿಡ್ತಾನೆ ಆ ಜಾಗಕ್ಕೆ ಬಂದಂತಹ ಆ ಮುಂಗುಸಿ ಅಲ್ಲಿ ಸಣ್ಣದಾಗಿ ಆ ಹಿಟ್ಟು ಅವ್ರು ಮಾಡಿದಂತಹ ರೊಟ್ಟಿಯ ಹಿಟ್ಟು ಅದ್ರ ಮೇಲೆ ಆನಂದದಿಂದ ಹೊರಡಾಡುತ್ತಂತೆ ಆ ಯಜ್ಞವನ್ನು ನೋಡಿ ತಕ್ಷಣ ಅದಕ್ಕೆ ಅದ್ಭುತ ಕಾದಿತ್ತು ಆ ಹಿಟ್ಟಿನ ಅಮೃತ ಅಮೃತಮಯವಾದಂತಹ ಹಿಟ್ಟಿನ ಪ್ರಭಾವದಿಂದ ಅದರ ಎಲ್ಲೆಲ್ಲಿ ಹಿಟ್ಟು ತಾಕ್ಕೊಂಡಿತ್ತು ಅದರ ದೇಹ ಅದೆಲ್ಲ ಚಿನ್ನ ಆಯಿತು ಹೀಗೆ ನಾನು ಅಂದಿನಿಂದ ನನ್ನ ಇಡೀ ದೇಹವನ್ನು ಚಿನ್ನ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಊರು ಊರು ಸುತ್ತತಾ ಇದ್ದೆ ಈಗೇನೋ ಒಂದು ಆಸೆ ಇತ್ತು ಯುಧಿಷ್ಠರ ಒಂದು ಮಹಾಯಜ್ಞ ಮಾಡ್ತಾ ಇದ್ದಾನೆ ಅದರಲ್ಲಿ ನನ್ನ ಇನ್ನೊಂದು ಭಾಗ ಚಿನ್ನವಾಗುತ್ತೆ ಅಂತ ಬಂದು ಇಲ್ಲಿ ಎಷ್ಟು ಹೊರಡಾಡಲು ಎಷ್ಟು ಇದ್ರ ಮೇಲೆ ಹಿಟ್ಟಿನ ಮೇಲೆ ಹೊರಳಾಡಿದ್ರು ಕೂಡ ಹಿಟ್ ಹಿಟ್ಟೇ ಆಗಿದೆ ಹೊರತು ಅದು ಚಿನ್ನ ಹಾಗೇ ಇಲ್ಲ ಆದ್ದರಿಂದ ನಿನ್ನದೆಂತದ ಯಜ್ಞ ಅಂತ ಹೇಳ್ಬಿಟ್ಟು ಹಂಗಿಸ್ತದೆ ಹೀಗೆ ಆ ಯಜ್ಞದಲ್ಲಿ ದ್ರವ್ಯ ಮುಖ್ಯ ಅಲ್ಲ ಯಜ್ಞದಲ್ಲಿ ಹೊರಗಡೆ ಶೋ ಮುಖ್ಯ ಅಲ್ಲ ಯಜ್ಞದಲ್ಲಿ ಯಾರ್ಯಾರು ಏನೇನು ಎಷ್ಟೆಷ್ಟು ದೊಡ್ಡ ದೊಡ್ಡವರು ಬಂದಿದ್ರು ಅದು ಮುಖ್ಯ ಅಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ ಮುಖ್ಯ ಅಲ್ಲ ಯಜ್ಞದಲ್ಲಿ ಇರಬೇಕಾದಂತಹ ಭಾವ ಮುಖ್ಯ ಎಂತಹ ಭಾವ ನನ್ನಲ್ಲಿದ್ದಿದ್ದೆಲ್ಲ ನಿನಗೆ ನನ್ನಲ್ಲಿದ್ದಿದ್ದೆಲ್ಲ ನಿನಗೆ ನಂತರ ನೀನು ಗುಂಜಿಸಿ ಉಳಿದಂತಹ ಯಾವ ಪ್ರಸಾದವುಂಟೋ ಅದು ನನಗೆ ಹೀಗೆ ಹೇಳಿದಾಗ ಇಂತಹ ಒಂದು ಆ ಪ್ರಸಾದದಿಂದ ಎಲ್ಲ ರೀತಿಯ ದೋಷಗಳಿಂದ ಆತ ಮುಕ್ತನಾಗ್ತಂತೆ ಹಾಗೆ ಆ ನಾಲ್ಕು ಜನ कुटुबर स्वर्ग के हे अंत भगवंत सृष्टिया मूल यज्ञ यी सृष्टिये अंतु इन विवरता है हदनाल हद्न रही अन्ना भविंदी भूतानी पर्जन्यव्ञाद पर्जन्य यज्ञ कर्म समुद्भव कर्म ब्रह्म उद्भव विधि ब्रह्म अक्षर समुदव तस्मा सर्वगत ब्रह्म निज्ञे प्रतिष्ठित यज्ञ अतु इडी सृष्टिया हासुदे अदा है यज्ञ इदे हाद्रे नानता नहीं जगत इतना ಹೌದಾ ಅದೇ ಹೇಗಪ್ಪ ಜಗತ್ತಿರೋದು ಇದಾಗಿರೋದು ಎಲ್ಲ ಆಟಮ್ ಇಂದಾದರೆ ಆಟಮ್ ಇದ್ರೆ ಹುಟ್ಟುತ್ತೆ ಆಟಮ್ ಇದಾಗ್ಬಿಟ್ರೆ ಅದು ನಾಶವಾಗುತ್ತೆ ಯಜ್ಞಕ್ಕೂ ಅದಕ್ಕೂ ಎಲ್ಲಿಯ ಸಂಬಂಧ ಅಂತ ಹೇಳಿದರೆ ಈ ನಿಮ್ಮ ಆಟಮ್ ಅಂತಕ್ಕಂತಹ ಏನಿದೆಯೋ ಅದು ಕೂಡ ಒಂದೊಂದೊಂದು ಕೂಡಿಕೊಂಡು ಕೆಲಸ ಮಾಡಬೇಕಾದ್ರೆ ಈ ಯಜ್ಞ ಆದರೆ ಹಿಂದೆ ಇರಲೇಬೇಕು ಯಜ್ಞ ಇಲ್ಲದೆ ಹೋದ್ರೆ ಯಾವುದೂ ಕೂಡ ಅದಕ್ಕೆ ಒಂದು ಉದ್ದೇಶವಿರುವುದಿಲ್ಲ ಯಾವುದೂ ಕೂಡ ಕೆಲಸ ಮಾಡೋಕ್ಕಾಗುವುದಿಲ್ಲ ಅವನು ಹೇಳ್ತಾನೆ ಭಗವಂತ ಭೂತಾನು ಎಲ್ಲ ಭೂತಗಳು ಕೂಡ ಅನ್ನದಿಂದ ಉತ್ಪತ್ತಿ ಅಂತ ಎಲ್ಲ ಜೀವಿಗಳು ಕೂಡ ಅನ್ನದಿಂದಲೇ ಉತ್ಪತ್ತಿ ಅಂತ ಅನ್ನ ಮೂಲವು ಎಲ್ಲವೂ ಕೂಡ ಅನ್ನ ಒಬ್ಬ ಆಹಾರ ತೆಗೆದುಕೊಂಡರೆ ಆತ ಪುಷ್ಟಗೊಳ್ತಾನೆ ಆತ ಜೀವಿಸ್ತಾನೆ ಆಹಾರ ತೆಗೆದುಕೊಳ್ಳದೆ ಹೋದರೆ ಆತ ಹಾಗೆ ಇರಲಿಕ್ಕೆ ಆಗೋದೇ ಇಲ್ಲ ಆದ್ದರಿಂದ ಅನ್ನದಿಂದಲೇ ಪ್ರತಿಯೊಂದು ಜೀವಿಗಳು ಕೂಡ ಪುಷ್ಟವಾಗ್ತಾ ಇದೆ ಅನ್ನದಿಂದಲೇ ಪ್ರತಿಯೊಂದು ಜೀವಿಗಳು ಕೂಡ ಬೆಳೀತಾ ಇದ್ದಾವೆ ಹಾಗೆ ಅನ್ನ ಸಂಭವ ಅನ್ನ ಮಳೆಯಿಂದ ಅನ್ನಕ್ಕೆ ಮಳೆ ಒಂದನ್ನೊಂದು ಅವಲಂಬಿಸಿಕೊಂಡಿದೆ ಜೀವ ಬೆಳಿಬೇಕಾದ್ರೆ ಜೀವ ಹುಟ್ಟಬೇಕಾದ್ರೆ ಅನ್ನ ಬೇಕು ಅನ್ನ ಹುಟ್ಟಬೇಕಾದರೆ ಆ ಸಸ್ಯಕ್ಕೆ ಮಳೆ ಬೇಕು ಮಳೆ ಇಲ್ಲದೆ ಹೋದರೆ ಆ ಅನ್ನ ಅಂತಕ್ಕಂಥದ್ದು ಉತ್ಪತ್ತಿ ಆಗುವುದಿಲ್ಲ ಹಾಗೆಯೇ ಈ ಅನ್ನ ಈ ಮಳೆ ಹುಟ್ಟಬೇಕಾದ್ರೆ ಯಾವ ಒಂದು ಮೇಘ ಉತ್ಪತ್ತಿ ಆಗಬೇಕೋ ಆ ಮೇಘಕ್ಕೆ ಯಜ್ಞ ಬೇಕೇ ಬೇಕು ಮೇಘ ಅಂತಕ್ಕಂಥದ್ದು ಯಜ್ಞದಿಂದ ಚಾಲಿತವಾಗಿರ್ತಕ್ಕಂಥದ್ದು ಈಗ ಎಲ್ಲಿ ನಿಮ್ಮ ಇದು ನಡೀತಾ ಇಲ್ವಲ್ಲ ಯಾವ ಯಜ್ಞ ಆಗೋದು ನಡೀತಾ ಇದಲ್ ನಡೀತಾ ಇಲ್ವಲ್ಲ ಆದರೂ ಕೂಡ ಮೇಘ ಬಂದ್ ಬರೋದು ಬಂದೇ ಬರುತ್ತಲ್ವಾ ಮಳೆ ಆಗೋದು ಹಾಗೇ ಆಗುತ್ತಲ್ವಾ ಅಂದ್ರೆ ಅದಕ್ಕೆ ಹೇಳಿದ್ದು ಈ ಯಜ್ಞ ಅಂದ್ರೆ ಕೇವಲ ಬೆಂಕಿಯಲ್ಲಿ ಒಂದಿಷ್ಟು ತೆಗೆದುಕೊಂಡು ಹೋಗಿ ಅದು ಹಾಕುವುದು ಯಜ್ಞ ಅಲ್ಲ ಸುರಿಯೋದು ಯಜ್ಞ ಅಲ್ಲ ಅದೂ ಒಂದು ಯಜ್ಞದ ಅಂಗ ಹಾಗೆ ಸುರಿತಕ್ಕಂಥದ್ದು ಹವಿಸ್ಸು ಆಜ್ಯ ಇತ್ಯಾದಿಗಳು ಸುರಿ ಸುರಿತಕ್ಕಂಥದ್ದು ಕೂಡ ಯಜ್ಞದ ಒಂದು ಅಂಗ ಆದರೆ ಯಜ್ಞ ಇರತಕ್ಕಂಥದ್ದು ಆ ಭಾವನೆಯಲ್ಲಿ ಎಲ್ಲೆಲ್ಲಿ ಆ ತ್ಯಾಗದ ಭಾವನೆಯಿಂದ ಎಲ್ಲೆಲ್ಲಿ ಅಲ್ಲಲ್ಲಿ ಆ ಪ್ರಕೃತಿಯ ಸಮತೋಲನವನ್ನ ಮನುಷ್ಯ ಕಾಯ್ದುಕೊಂಡು ಬರುತ್ತಾನೆಯೋ ಆ ಪ್ರಕೃತಿಯ ಸಮತೋಲನವೇ ಯಜ್ಞ ಆ ಯಜ್ಞದಿಂದ ಮೋಡಗಳ ಉತ್ಪತ್ತಿ ಮೋಡದಿಂದ ಮಳೆ ಮಳೆಯಿಂದ ಅನ್ನ ಅನ್ನದಿಂದ ಜೀವಿಗಳು ಹೀಗೆ ಹೀಗೆ ಯಜ್ಞ ಮಾಡಬೇಕಾದ್ರೂ ಯಜ್ಞ ಹುಟ್ಟುವುದು ಕರ್ಮದಿಂದ ಯಜ್ಞ ಎಷ್ಟೇ ಭಾವನೆಯಲ್ಲಿರ್ಬೋದು ಹೃದಯದಲ್ಲಿರ್ಬೋದು ಆ ಭಾವನೆ ಕೈಗಳ ಮೂಲಕ ವ್ಯಕ್ತವಾದರೆ ವಾಗದೆ ಹೋದ್ರೆ ಕರ್ಮದ ಮೂಲಕ ವ್ಯಕ್ತವಾದ ವಾಗದೆ ಹೋದ್ರೆ ಯಾವ ಪ್ರಯೋಜನವೂ ಇಲ್ಲ ದೃಷ್ಟಿ ಮಾತ್ರ ಇರುತ್ತೆ ನನಗೆ ಇನ್ನೊಮ್ಮದಕ್ಕೆ ಉಪಕಾರ ಮಾಡಬೇಕು ಅಂತ ಇರುತ್ತೆ ಆದರೆ ಒಂದು ನಯಾ ಪೈಸೆ ನನ್ನ ಕೈ ಪಾಕೆಟ್ ಇಂದ ಬಿಚ್ಚ ಅಂತ ಇಟ್ಕೊಳ್ಳೋಣ ಆವಾಗ ಯಜ್ಞ ಆಗತ್ತಾ ಅದು ಅದು ಯಜ್ಞ ಆಗೋಲ್ಲ ಯಾವ ಗ್ಯಾರಂಟಿ ನಿಜವಾಗ್ಲೂ ಆ ಭಾವನೆ ಉಂಟಾಗಿದೆ ಅಂತ ನಿನ್ನ ಭಾವನೆ ಅಂತಕ್ಕಂಥದ್ದು ಅದು ಮೆಚ್ಯೂರ್ ಆಗೋದೇ ಅದು ಎಕ್ಸಿಕ್ಯೂಟ್ ಮಾಡೋದ್ರಿಂದ ಆ ತ್ಯಾಗವನ್ನು ನೀವು ಫಲೀಕರಣ ಮಾಡ್ತಕ್ಕಂಥದ್ದು ನಿಮ್ಮಲ್ಲೇ ಇರ್ತಕ್ಕಂಥದ್ದು ಹೀಗಾಗಿ ಈ ಕರ್ಮದಿಂದ ಯಜ್ಞ ಹುಟ್ಟುತ್ತದೆ ಮತ್ತು ಆ ಕರ್ಮವು ಎಲ್ಲಿದೆ ಅಂತ ಹೇಳಿದ್ರೆ ವೇದದಲ್ಲಿ ಇದೆ ಕರ್ಮ ಅಂತಕ್ಕಂಥದ್ದು ಅಕ್ಷರ ಅಥವಾ ಬ್ರಹ್ಮದಿಂದ ಹುಟ್ಟುತ್ತದೆ ಇಲ್ಲಿ ಬ್ರಹ್ಮ ಅಂದ್ರೆ ವೇದ ಅಂತ ಅರ್ಥ ವೇದ ಅಂದ್ರೆ ಜ್ಞಾನಗಳ ರಾಶಿ ಜ್ಞಾನದ ರಾಶಿಯೇ ವೇದ ವೇದ ಅಂದ್ರೆ ಬೇರೆ ಎಲ್ಲೂ ಪುಸ್ತಕದಲ್ಲಿ ಇಲ್ಲ ನೀವು ಅಲ್ಲಿ ಎಷ್ಟು ಹಿಂಡಿದ್ರೂ ಕೂಡ ಅಲ್ಲಿ ವೇದ ನಿಮ್ಗೆ ಸಿಗೋದಿಲ್ಲ ವೇದ ಇರ್ತಕ್ಕಂಥದ್ದು ಎಲ್ಲ ಕಡೆ ಇದೆ ಅದು ಆದ್ರಿಂದಲೇ ಋಷಿಗಳು ಎಲ್ಲಿ ತಪಸ್ಸಿಗೆ ಕೂತ್ಕೊಳ್ತಾರೋ ಅವ್ರಿಗೆ ಅಲ್ಲಿ ಕಾಣುತ್ತ ವೇದ ಇಲ್ಲದೆ ಹೋದ್ರೆ ಅವ್ರು ಬಂದು ಪುಸ್ತಕ ನೋಡಿಕೊಂಡು ಆಮ್ ತಪಸ್ಸು ಕೂತ್ಕೋಬೇಕಾಗಿತ್ತು ಓ ಪುಸ್ತಕದಲ್ಲಿ ಇದ್ದಿದ್ದೆಲ್ಲ ಇವರು ಹೃದಯದಲ್ಲಿ ಹೊಳ ಹೊಳೆಯುತ್ತೆ ಅಂತ ಹಾಗಲ್ಲ ವೇದ ಎಲ್ಲಾ ಕಡೆ ಇರ್ತಕ್ಕಂತಹ ಜ್ಞಾನದ ರಾಶಿ ಋಷಿಯ ಹೃದಯದಲ್ಲಿ ಯಾವಾಗ ಸ್ಫುರಣೆ ಆಗುತ್ತದೆಯೋ ಅಂತಹ ಮಂತ್ರರೂಪಿಯಾದಂತಹ ಆ ಒಂದು ಹ್ಮ್ ವೇದವನ್ನು ಬರೆದಾಗ ಈ ರೀತಿ ವೇದದ ಗ್ರಂಥವಾಗುತ್ತೆ ಅಷ್ಟೆ ಎಷ್ಟೋ ವೇದಗಳು ಲುಪ್ತವಾಗಿದೆ ಹಾಗಂತ ಆ ವೇದಗಳು ಅಕ್ಷರದಿಂದ ಮಾತ್ರ ಲುಪ್ತವಾಗಿದೆ ಹೊರತು ಅದು ಈಗಲೂ ಕೂಡ ಇದೆ ಯಾರ್ಯಾರು ಅದಕ್ಕೆ ಟ್ಯೂನ್ ಮಾಡ್ಕೊಳ್ತಾರೋ ತಮ್ಮ ಹೃದಯವನ್ನ ಅವರಿಗೆ ಅದು ಕಾಣಿಸ್ತದೆ ಮಂತ್ರ ರೂಪದಲ್ಲಿ ಕಾಣಿಸ್ತದೆ ಹಾಗೆ ಇಲ್ಲಿ ಕೂಡ ಎಲ್ಲ ಕಡೆ ಇರ್ತಕ್ಕಂತಹ ವೇದದಿಂದ ತ್ಯಾಗ ಮಾಡಬೇಕು ಅನ್ನುವಂತಹ ಭಾವನೆ ಉತ್ಪತ್ತಿಯಾಗುತ್ತೆ ಅದರಿಂದ ಆತ ಕರ್ಮ ಮಾಡ್ತಾನೆ ಕರ್ಮದಿಂದ ಆ ಯಜ್ಞದಿಂದ ಮೂಡ ಮೂಡದಿಂದ ಮಳೆ ಮಳೆಯಿಂದ ಅನ್ನ ಹೀಗೆ ಕೊನೆಗೂ ಕೂಡ ಆ ಬ್ರಹ್ಮ ಅಂತಕ್ಕಂಥದ್ದು ಆ ಜ್ಞಾನ ಅಂತಕ್ಕಂಥದ್ದು ಪರಬ್ರಹ್ಮದ ಒಂದು ಅಂಶ ಪರಬ್ರಹ್ಮವೇ ಆ ಜ್ಞಾನ ಅಂತಕ್ಕಂಥದ್ದು ಬೇರೆ ಅಲ್ಲ ಬ್ರಹ್ಮ ಅಂತಕ್ಕಂಥದ್ದು ಬೇರೆ ಅಲ್ಲ ಬ್ರಹ್ಮದಿಂದಲೇ ಹುಟ್ಟತಕ್ಕಂಥದ್ದು ಈ ಜ್ಞಾನ ಅಂತಕ್ಕಂಥದ್ದು ಆದ್ದರಿಂದ ಕೊನೆಗೆ ಈ ಯಜ್ಞ ಅಂದರೆ ಬ್ರಹ್ಮವಿ ಈ ಯಜ್ಞ ಹೇಗೆ ಇಡೀ ಜಗತ್ತಿನಲ್ಲಿ ಹಾಸು ಹೊಕ್ಕಾಗಿದೆಯೋ ಕಾರ್ಯ ಅಂತಕ್ಕಂಥದ್ದು ಕಾರಣದಲ್ಲಿ ಇದೆ ಹಾಗೆ ಕಾರಣ ಅಂತಕ್ಕಂಥದ್ದು ಕಾರ್ಯದಲ್ಲಿ ಇದೆ ಹೌದೌದು ಮಡಕೆ ಅನ್ನುವುದು ಎಲ್ಲಿದೆ ಮಣ್ಣಿನಲ್ಲಿ ಇದೆ ಹೌದೌದು ಮ ಮಡಿಕೆ ಹೇಗಾಯ್ತು ಮಣ್ಣಿನಿಂದ ಆಯ್ತು ಅಂದ್ರೆ ಆ ಮಣ್ಣು ಮಡಿಕೆಯಲ್ಲಿ ಇದೆಯೋ ಇಲ್ವೋ ಮಣ್ಣು ಮಡಿಕೆಯಲ್ಲಿದೆ ಹಾಗೆಯೇ ಯಜ್ಞದಿಂದ ಅಥವಾ ಭಗವಂತನಿಂದ ಭಗವಂತನಿಂದ ಆ ಒಂದು ಯಜ್ಞಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ಆ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಜ್ಞಾನದಿಂದ ಕರ್ಮ ಕರ್ಮದಿಂದ ಯಜ್ಞ ಸಂಪನ್ನ ಯಜ್ಞದಿಂದ ಮೋಡ ಮೋಡದಿಂದ ಮಳೆ ಮಳೆಯಿಂದ ಅನ್ನ ಅನ್ನದಿಂದ ಜೀವಿಗಳನ್ನ ಆಗ ಹುಟ್ಟುತ್ತಾ ಇತ್ತು ಹೀಗೆ ಕಾರಣವು ಕಾರ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಮೂಲ ಕಾರಣ ಯಾವುದು ಭಗವಂತ ಆದ್ದರಿಂದ ಭಗವಂತನಾದವನು ಪ್ರತಿಯೊಂದರಲ್ಲೂ ಇದ್ದಾನೆ ಯಜ್ಞದಲ್ಲೂ ಇದ್ದಾನೆ ಕರ್ಮದಲ್ಲೂ ಇದ್ದಾನೆ ಆ ಇದರಲ್ಲೂ ಇದ್ದಾನೆ ಅನ್ನದಲ್ಲೂ ಇದ್ದಾನೆ ಮತ್ತೆ ಮಳೆಯಲ್ಲೂ ಇದ್ದಾನೆ ಮೋಡದಲ್ಲೂ ಇದ್ದಾನೆ ಆದ್ದರಿಂದ ಯಾರು ಯಜ್ಞವನ್ನ ಆಚರಣೆ ಮಾಡ್ತಾ ಬರ್ತಾರೆಯೋ ಅವರು ನಿಶಂಕವಾಗಿ ಆ ಬ್ರಹ್ಮವನ್ನೇ ಹೊಂದುತ್ತಾರೆ ಹೇಗೆ ಪ್ರತಿಯೊಂದರ ಕಾರ್ಯವನ್ನ ನಾವು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಅದರ ಕಾರಣಕ್ಕೆ ಹೋಗಬಹುದು ಮಡಕೆಯನ್ನು ಒಡೆದು ಮಣ್ಣನ್ನು ಪಡಿಬೋದು ಹಾಗೆಯೇ ನಮಗೆ ಸಿಗುವಂತಹ ಈ ಕಾರ್ಯವನ್ನು ಆಚರಣೆ ಮಾಡ್ತಾ ಹೋದ್ರೆ ಯಜ್ಞವನ್ನು ಮಾಡ್ತಾ ಮಾಡ್ತಾ ಯಜ್ಞದಲ್ಲಿ ಒದಗಿರ್ತಕ್ಕಂತಹ ಭಗವಂತ ನಮಗೆ ಸಿಗ್ತಾನೆ ಇದು ರಹಸ್ಯ ಯಾಕೆ ಅಂದ್ರೆ ಯಜ್ಞದ ಭಗವಂತ ಇದ್ದಾನೆ ಅದಕ್ಕೋಸ್ಕರ ಯಜ್ಞೋ ವೈ ಅಂತ ಹೇಳಿದ ಸರ್ವವ್ಯಾಪಿ ಆಗಿರತಕ್ಕಂತಹ ವಿಷ್ಣುವು ಯಜ್ಞವೇ ಯಜ್ಞ ಹೇಗೆ ಸರ್ವವ್ಯಾಪಿ ಆಗಿದೆಯೋ ಹಾಗೆ ಭಗವಂತನು ಕೂಡ ಸರ್ವವ್ಯಾಪಿ ಇಡೀ ಸೃಷ್ಟಿಯ ಹಿಂದೆ ಈ ಸರ್ವವ್ಯಾಪಿತ್ವ ಇದೆ ಅದನ್ನ ಇಲ್ಲಿ ಭಗವಂತ ನಿತ್ಯವಾಗಿಯೂ ಆ ಪರಮಾತ್ಮ ಅಂತಕ್ಕಂಥನು ಯಜ್ಞದಲ್ಲಿ ಇರ್ತಾನೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಪುನಃ ಇನ್ನೊಂದು ಎಚ್ಚರಿಕೆಯ ಮಾತನ್ನು ಇಲ್ಲಿ ಕೊಡ್ತಾ ಇದ್ದಾನೆ ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಯತಿ ಇಹ ಯ अघायु इंद्रिया मोघं पार्थस जीवती रीत प्रवर्ति चक्रृष्टिय चक्रो नुवर्त यहां भूमि यार यहा, यहा।, यहा यार ನ ಅನು ಯಾರು ಆಚರಿಸುವುದಿಲ್ಲವೋ ಪಾಲಿಸುವುದಿಲ್ಲವೋ ತಮ್ಮ ಜೀವನದಲ್ಲಿ ಯಜ್ಞದೃಷ್ಟಿಯನ್ನು ಪಾಲಿಸುವುದಿಲ್ಲವೋ ಅಘಾಯು ಪಾಪವೇ ಆಯು ಅವ್ರದು ಪ್ರಾಣ ಆಯು ಅಲ್ಲ ಪಾಪ ಆಯು ಅಂದ್ರೆ ಪಾಪವನ್ನೇ ಉಸಿರಾಡ್ತಾರೆ ಅಂತ ಅರ್ಥ ಪಾಪದಲ್ಲೇ ಬೆಳೀತಾರೆ ಪಾಪದಲ್ಲೇ ಸಾಯ್ತಾರೆ ಅಂತ ಆದ್ದರಿಂದ ಅವರಿಗೆ ನರಕವೇ ಇದೆ ಹೊರತು ಅವರಿಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗುವುದಿಲ್ಲ ಅಘಾಯು ಅವರ ಪಾಪವನ್ನೇ ಆಯುಧವಾಗಿ ಒಳ್ಳೆಯವರು ಇಂದ್ರಿಯ ರಾಮ ಯಾಕೆ ಯಾಕೆ ಅವರ ಪಾಪವೇ ಆಯು ಅಂತ ಹೇಳಿದ್ರೆ ಇಂದ್ರಿಯ ರಾಮ ಇಂದ್ರಿಯದಲ್ಲೇ ರಮಿಸುವವರು ಅಂತ ಅರ್ಥ ಇದರ ರಹಸ್ಯ ಇದೇ ಇಲ್ಲಿ ಯಾರು ಇಂದ್ರಿಯ ರಾಮರೋ ಯಾರು ತಮ್ಮ ಇಂದ್ರಿಯಗಳಿಗೆ ಯಾವಾಗಲೂ ಪೋಷಣೆ ಮಾಡ್ತಾ ಇರ್ತಾರೋ ಅವ್ರು ಯಾವತ್ತೂ ಕೂಡ ತ್ಯಾಗವನ್ನು ಮಾಡ್ಲಿಕ್ಕೆ ಆಗೋದ ಇನ್ನೊಬ್ಬರಿಗೋಸ್ಕರ ಚಿಂತನೆ ಮಾಡ್ಲಿಕ್ಕೆ ಆಗುವುದಿಲ್ಲ ತ್ಯಾಗ ಬುದ್ಧಿ ಬರಬೇಕಾದ್ರೆ ಸ್ವಲ್ಪವಾಗಲೂ ಇಂದ್ರಿಯ ವಿಷಯಗಳ ಮೇಲೆ ವೈರಾಗ್ಯ ಬರಬೇಕಾಗುತ್ತೆ ನನ್ನದು ಒಂದು ಪೋರ್ಷನ್ ಅನ್ನು ಇನ್ನೊಬ್ಬನ ಕೊಡಬೇಕು ಅಂತ ಮನ್ಸಾಗಬೇಕಾದ್ರೆ ಯಾವ ಪೋರ್ಷನ್ ಮೇಲೆ ಯಾವ ಪೋರ್ಷನ್ ಇನ್ನೊಬ್ನ ಕೊಡಬೇಕು ಅಂತ ಮನ್ಸು ಅದರ ಮೇಲೆ ನನ್ನ ತನವನ್ನು ತೆಗಿಬೇಕು ತಾನೆ ನನ್ನ ನನ್ನ ತನವನ್ನು ತೆಗಿಯುವುದೇ ವೈರಾಗ್ಯ ಆ ಒಂದು ಭಾಗದ ಮೇಲೆ ನನ್ನತನ ತೆಗೀತಕ್ಕಂಥದ್ದೇ ವೈರಾಗ್ಯ ಆದ್ದರಿಂದ ಯಾರು ಇದನ್ನ ಮಾಡುವುದಿಲ್ಲವೋ ಎಲ್ಲವೂ ನನಗೆ ಬೇಕು ಅಂತಾನೋ ಅವನು ಇಂದ್ರಿಯ ರಾಮ ಇಂದ್ರಿಯದಲ್ಲೇ ಸುಖವನ್ನ ಹೊಂದುವಂತಹ ಇಂದ್ರಿಯದಲ್ಲೇ ಸುಖವನ್ನು ಬಯಸ್ತಕ್ಕಂತಹ ನೀಚ ಮನುಷ್ಯ ಅಂಥವನು ಮೋಘಂ ಪಾರ್ಥಸ ಜೀವತಿ ಅವನ ಜೀವನವೇ ವ್ಯರ್ಥ ಈ ಕೃಷ್ಣನ ಮಾತನ್ನೇ ಸ್ವಾಮೀಜಿಯಲ್ಲಿ ಯಾರಿಗೆ ಮೈಸೂರು ಮಹಾರಾಜರಿಗೆ ಬರ್ತದೆ ಹೇ ರಾಜ ಯಾರು ಇನ್ನೊಬ್ಬರಿಗೋಸ್ಕರ ಜೀವಿಸುತ್ತಾನೆಯೋ ಅವನೇ ಜೀವಿಸುತ್ತಾನೆ ಇನ್ನು ಮಿಕ್ಕಿರೋರೆಲ್ಲರೂ ಕೂಡ ಸತ್ತಂತೆಯೇ ಓ ಕಿಂಗ್ ಓ ಮೈ ಫ್ರೆಂಡ್ ಹಿ ಅಲೋನ್ ಲೀವ್ಸ್ ಟು ಲೀವ್ ಫಾರ್ ಅದರ್ಸ್ ದ ರೆಸ್ಟ್ ಆರ್ ಡೆಡ್ ಅಲೈ ಅವರನ್ನ ನಾವು ಜೀವಂತ ವ್ಯಕ್ತಿಗಳು ಅಂತ ಕರಿಬಾರ್ದು ಅವರೇನಿದ್ರು ಮೃತಪ್ರಾಯರೇ ಇನ್ನೊಬ್ಬರಿಗೋಸ್ಕರ ಬದುಕುವವರೇ ಬದುಕುವವರು ಇದನ್ನೇ ಇಲ್ಲಿ ಕೃಷ್ಣ ಹೇಳಿದಂತ ಮಾತು ಮೋಘಂ ಪಾರ್ಥಸ ಜೀವತಿ ಅವರ ಜೀವನ ಅಂತಕ್ಕಂಥದ್ದೇ ವ್ಯರ್ಥ ಅಂತಹ ಜೀವನ ಲಾಯಕ್ಕಲ್ಲ ಆಚರಿಸ್ಲಿಕ್ಕೆ ಆದ್ರಿಂದ ನೀನು ಮಾಡಬೇಕಾಗಿರೋದೇನೋ ಯಜ್ಞವನ್ನು ಮಾಡು ಅಂದರೆ ಇಲ್ಲಿ ಅರ್ಜುನನಿಗೆ ಯುದ್ಧ ಅಂತಕ್ಕಂಥ ಯಜ್ಞವನ್ನು ಮಾಡು ಅರ್ಥ ಇಲ್ಲಿ ಯಾಕೆ ಯುದ್ಧ ಅನ್ನುವಂತಹ ಯಜ್ಞ ಅಂದರೆ ಇಷ್ಟ ಇರಲಿ ಇಷ್ಟವಿಲ್ಲದೆ ಇರಲಿ ನೀನು ಮಾಡಬೇಕು ಒಂದು ಯಾಕೆ ನಿನ್ನ ಕರ್ತವ್ಯ ಯಾಕೆ ಅಂತ ಹೇಳಿದ್ರೆ ಒಂದು ವೇಳೆ ನೀನು ಯುದ್ಧ ಮಾಡದೇ ಹೋದ್ರೆ ಧರ್ಮ ಅಂತಕ್ಕಂಥದ್ದು ಸೋತು ಅಧರ್ಮ ಅಂತಕ್ಕಂಥದ್ದು ಮೇಲ್ಗೈಯನ್ನು ಹೊಂದಿ ಉಳಿದಂತಹ ಲೋಕದ ಜನರು ಆಡ್ಕೊಡೋದು ಏನು ಇವತ್ತು ಆಡ್ಕೊಳ್ತಾ ಇದ್ದಾರಲ್ಲ ಹಾಗೆ ಏನು ಯಾರು ಯಾರು ಧರ್ಮ ಮಾರ್ಗದಲ್ಲಿ ನಡೆಯುತ್ತಾರೆಯೋ ಅವ್ರು ಯಾರಿಗೂ ಕೂಡ ಉಳಿಗಾಲವಿಲ್ಲ ಅನ್ನುವಂತಹ ಒಂದು ಬಿರುದು ಆದ್ದರಿಂದ ನಿನ್ನ ಹಿತದೃಷ್ಟಿ ನಿನ್ನ ಒಂದು ಯಾವುದು ಆಲಸ್ಯ ಅದೆಲ್ಲ ಮುಖ್ಯ ಇಲ್ಲಿ ಕೇವಲ ನಿನ್ನ ಪಾಯಿಂಟ್ ಆಫ್ ವ್ಯೂ ಮುಖ್ಯ ಅಲ್ಲ ಇಡೀ ಒಂದು ದೃಷ್ಟಿ ಇದೆಯಲ್ಲ ಸಮಸ್ತ ದೃಷ್ಟಿ ಅದು ಮುಖ್ಯ ಆ ಸಮಸ್ತ ದೃಷ್ಟಿಯನ್ನ ನಿನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದರೆ ಯಜ್ಞ ಮಾಡುತ್ತೆ ಆದ್ದರಿಂದ ಇಷ್ಟವಿರಲಿ ಇಷ್ಟವಿಲ್ಲದೆ ಇರಲಿ ಭಗವಂತನಿಗೆ ಅರ್ಪಣವಾಗಲಿ ಅಂತ ಹೇಳಿ ಈ ಯುದ್ಧ ಅನ್ನುವಂಥ ಯಜ್ಞದಲ್ಲಿ ಧುಮುಕು ಮಾತನ್ನ ಇಲ್ಲಿ ಅರ್ಜುನನಿಗೆ ಭಗವಂತ ಹೇಳ್ತಾ ಇದ್ದಾನೆ ಎಷ್ಟು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತ ಮಾನವ ಆತ್ಮನಿ ಏವ ಸಂತುಷ್ಟ ತಸ ಕಾರ್ಯ ವಿದ್ಯತೆ ಈಗ ಇಲ್ಲಿ ಯಾರಿಗೆ ಕೆಲಸ ಇಲ್ಲ ಯಾರು ನಿಜವಾಗಿಯೂ ಕೂಡ ಎಲ್ಲ ಕೆಲಸದಿಂದ ಮುಕ್ತರು ಅನ್ನೋದನ್ನ ಈ ರಹಸ್ಯವನ್ನು ಹೇಳಲಾಗ್ತಾ ಇದೆ ಯಾರು ಕೆಲಸ ಮಾಡದೆ ಹೋದರೂ ಕೂಡ ಈ ಜಗತ್ತು ಕೆಲಸ ಅವರು ಅವರು ಮಾಡಿದಂತೆ ಆಗುತ್ತದೆಯೋ ಹಾಗೆ ಜಗತ್ತು ಸ್ವಸ್ಥವಾಗಿ ನಡೆಯುತ್ತದೆಯೋ ಅಂಥವರ ಗುಣವನ್ನ ಇಲ್ಲಿ ಹೇಳಲಾಗ್ತಾ ಯಾರು ಯಾರದು ಅಂದರೆ ಎಷ್ಟು ಯಾರು ಆತ್ಮರತಿ ತಮ್ಮ ಆತ್ಮನಲ್ಲೇ ರತಿ ಅಂತ ಹೇಳಿದ್ರೆ ಕ್ರೀಡೆ ಆಟವಾಡುವರು ಅಥವಾ ಅಲ್ಲೇ ಆನಂದವನ್ನು ಸವಿತಕ್ಕಂಥದ್ದು ಇಂದ್ರಿಯ ರತಿ ಅಲ್ಲವೋ ಆತ್ಮರತಿಯೋ ಅಂಥವರು ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ತನ್ನ ಆತ್ಮನಲ್ಲೇ ಆತ್ಮದ ಆನಂದದಲ್ಲೇ ತೃಪ್ತನಾಗಿರುವವನು ಇಂದ್ರಿಯಗಳ ವಿಷಯಗಳಲ್ಲಿ ತೃಪ್ತನಾಗಿರುವವನಲ್ಲ ಮಾನವ ಅಂದರೆ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಈ ಭಗವದ್ಗೀತೆಯ ಸೊಗಸು ಅಂದರೆ ಇದೇ ಸೊಗಸು ಇಲ್ಲೇನಿದ್ರು ಕೂಡ ನೃ ಮಾನವ ಯಹ ಅನ್ನುವಂತಹ ಪದಗಳು ತುಂಬ ಬಳಕೆಯಲ್ಲಿದೆ ಯಹ ಅಂದ್ರೆ ಯಾವನು ಯಾವನು ಬೇಕಾದರೂ ಆಗ್ಬೋದು ಯಾವಳು ಯಾವನು ಹಾಗೆ ಮಾನವ ಪುರುಷನೋ ಸ್ತ್ರೀಯೋ ನಿರ್ ನಿರು ಅಂದ್ರೆ ಮಾನವ ಪುರುಷನೋ ಸ್ತ್ರೀಯೋ ಯಾರು ಬೇಕವರಾಗಿರು ಆದ್ದರಿಂದ ಈ ಆಧ್ಯಾತ್ಮಿಕ ಜೀವನದಲ್ಲಿ ಯಾರು ಆತ್ಮರತಿ ತನ್ನ ಆತ್ಮನ ಆನಂದದಲ್ಲಿಯೇ ಕ್ರೀಡಿಸ್ತಾ ಇರ್ತಾನೆಯೋ ಆತ್ಮತೃಪ್ತ ಆತ್ಮದ ಆನಂದವನ್ನ ಸವಿತಾ ಅದರಲ್ಲೇ ತೃಪ್ತನಾಗ್ತಾ ಇರ್ತಾನೆಯೋ ಆತ್ಮನಿಯೇ ವಜ ಸಂತುಷ್ಟ ಯಾರೋ ಆತ್ಮನ ಸುಖದಲ್ಲಿ ಮಾತ್ರ ಸಂತೋಷವಾಗಿ ಇರ್ತಾನೆಯೋ ಇನ್ನೇನನ್ನು ಬಯಸದೆ ಸಂತೋಷವಾಗಿ ಇರ್ತಾನೆಯೋ ತಸ್ಯ ಕಾರ್ಯನನ್ನು ಬಿದ್ದಿದೆ ಅವನು ಮಾಡಬೇಕಾಗಿರೋ ಕರ್ತವ್ಯ ಯಾವುದೂ ಇಲ್ಲ ಲೋಕದಲ್ಲಿ ಅಂತ ಇಷ್ಟಿದ್ರೆ ಅವನೆಲ್ಲ ಕರ್ಮದಿಂದ ಮುಕ್ತ ಅಂತ ಕರ್ಮ ಶುರುವಾಗುವುದು ಎಲ್ಲಿಂದ ಅಂದ್ರೆ ನಮ್ಗೇನೋ ಬೇಕು ಅಂತ ಅನ್ನೋದಿರ್ತಾನೆ ಬೇಕು ಅಂತ ಯಾಕನ್ಸತ್ತೆ ಅಂದ್ರೆ ನಮ್ಮಲ್ಲಿ ಯಾವದೊಂದು ಇದೆಯೋ ಅದು ನಮಗೆ ಸಿಗದೆ ಇರೋದು ಮುಚ್ಚಿಕೊಂಡಿರೋದ್ರಿಂದ ಆತ್ಮಾನಂದ ಈ ಆತ್ಮಾನಂದ ಯಾರಿಗೆ ಸಿಕ್ಕಿದೆಯೋ ಆ ಆನಂದದಲ್ಲಿ ಸ್ನಾನ ಮಾಡಿದಂತಹ ವ್ಯಕ್ತಿ ಇನ್ನು ಯಾವ ಆನಂದವನ್ನು ಕುರಿತು ಹೋಗುವುದೇ ಇಲ್ಲ ವಿಷಯಾನಂದ ಆ ವಿಷಯಾನಂದದ ಕಡೆಗೆ ಕಣ್ಣೆತ್ತುವುದು ಇಲ್ಲ ಅದರ ಕುರಿತು ಆಲೋಚಿಸುವುದೂ ಇಲ್ಲ ಅಂತಹ ಸಂದರ್ಭದಲ್ಲಿ ಆ ಬೇರೆ ಯಾವ ವಸ್ತುವೇ ಬೇ ಬೇಡ ಕೇವಲ ಆತ್ಮ ಬೇಕು ಅನ್ನುವಂತಹ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಅದು ಕೆಲಸ ಹೇಳಲಿಕ್ಕೆ ಸಾಧ್ಯ ಯಾವ ಕೆಲಸ ಇದೆ ಅವನಿಗೆ ಯಾವ ಕಾರ್ಯವಿದೆ ಯಾವ ಕಾರ್ಯವೂ ಅವನಿಗಿಲ್ಲ ಅವನು ಮಾಡಬೇಕಾಗಿ ಏನೂ ಇಲ್ಲ ಅಂಥವನು ಮಾತ್ರ ಕರ್ಮವನ್ನು ಬಿಡುವಂತಹ ಅಧಿಕಾರ ಅವನಿಗಿದೆ ಕರ್ಮವನ್ನು ಅದತ್ಯಾಗ ಮಾಡಬಹುದು ಒಲ್ಲಿಯ ತನಕ ಎಲ್ಲಿಯವರೆಗೆ ತನ್ನೊಳಗೆ ಇರತಕ್ಕಂತಹ ಸುಖ ಅದರ ಆನಂದ ಒಬ್ಬನಿಗೆ ಸಿಗುವುದಿಲ್ಲವೋ ಅಲ್ಲಿಯ ತನಕ ಕರ್ಮ ಬಿಡುವಂತಹ ಅಧಿಕಾರ ಯಾವನಿಗೂ ಇಲ್ಲ ಎಲ್ಲ ಕೂಡ ಕರ್ಮವನ್ನು ಮಾಡಲೇಬೇಕು ಪ್ರತಿಯೊಬ್ಬನು ಕರ್ಮವನ್ನು ಮಾಡಲೇಬೇಕು ಆದರೆ ಕರ್ಮವನ್ನು ಮಾಡಬೇಕು ಅನ್ನೋ ಮಾತ್ರಕ್ಕೆ ಆಸಕ್ತಿಯಿಂದ ಕರ್ಮವನ್ನು ಮಾಡಬಾರದು ಯಜ್ಞದೃಷ್ಟಿಯಿಂದ ಅನಾಸಕ್ತಿಯಿಂದ ಬೇರೆಯವರಿಗೋಸ್ಕರವೇ ಕರ್ಮವನ್ನು ಮಾಡಬೇಕು ಇದು ಭಗವಂತನ ಇಷ್ಟು ಈ ಸಂದೇಶದ ತಾತ್ಪರ್ಯ ನಂತರ ಆತ ಹೇಳ್ತಾನೆ ನೈವೇನರ್ಥೋ ನ ಅಕೃತೇನೆ ಕಷ್ಟನ ನ ಚಾಸ್ವಭೂತು ಕಷ್ಟಿದರ್ಥವ್ಯಪಾಶ್ರಯ ಪುನಃ ಈ ಆತ್ಮಾನಂದ ಬ್ರಹ್ಮಾನಂದದ ವ್ಯಕ್ತಿ ಯಾವನಿದ್ದಾನೋ ಅವನ ಲಕ್ಷಣವನ್ನು ಇಲ್ಲಿ ಹೇಳಲಾಗ್ತಾ ಇದೆ ನೈವೇನ ಅರ್ಥ ಆ ಮನುಷ್ಯ ಯಾವ ಕರ್ಮವನ್ನು ಮಾಡಿದ್ರು ಆ ಕರ್ಮದಿಂದ ಉಂಟಾಗ್ತಕ್ಕಂತಹ ಫಲದಿಂದ ಯಾವ ಪ್ರಯೋಜನವೂ ಅಂತಹ ಮನುಷ್ಯನಿಗಿಲ್ಲ ಯಾವ ಮನುಷ್ಯನಿಗೆ ಆತ್ಮರತಿ ಆತ್ಮತೃಪ್ತ ಆತ್ಮಸಂತುಷ್ಟ ಈ ವ್ಯಕ್ತಿಗೆ ಅವನು ಅವನ ದೇಹ ಮಾಡ್ತಕ್ಕಂತಹ ಕರ್ಮದಿಂದ ನಯಾ ಪೈಸಾ ಪ್ರಯೋಜನ ಇಲ್ಲ ಅಂದ್ರೆ ತನಗೆ ಪ್ರಯೋಜನವಿಲ್ಲ ಲೋಕಕ್ಕೆ ಪ್ರಯೋಜನ ಆಗ್ತಾ ಇರುತ್ತೆ ಲೋಕಕ್ಕೆ ಅವನ ಇದ್ರೆ ಸಾಕು ಪ್ರಯೋಜನ ಅದಕ್ಕೆ ಸಾಧು ಸಂತರು ಅವ್ರೇನು ಕೆಲಸ ಮಾಡಲಿಲ್ಲ ಅಂದರೆ ಅವರಿದ್ರೂ ಕೂಡ ಯಾಕೆ ಅವರು ಆತ್ಮಾನಂದದಲ್ಲಿ ಒಳಗಡೆ ಕನೆಕ್ಟ್ ಆಗಿರುವುದರಿಂದ ಪ್ರತಿಯೊಬ್ಬರಿಗೂ ಕೂಡ ಆನಂದವನ್ನು ನೀಡುವುದರಿಂದ ಅವರಿಗೆ ಯಾವ ಕಾರ್ಯವೂ ಇಲ್ಲ ನೈವ ತಸ ಕೃತೆಯೇನ ನ ಅಗ್ರತೆಯೇನ ಇಹ ಕಶನ ಮಾಡದೆ ಹೋದರೂ ಕೂಡ ಯಾವ ಲೋಪವೂ ಅವರು ಯಾವ ಕೆಲಸವನ್ನು ಮಾಡದೇ ಹೋದರೂ ಕೂಡ ಆ ಕೆಲಸ ಮಾಡದೇ ಇರುವುದರಿಂದ ಯಾವುದೊಂದು ಲೋಪವೂ ದೋಷವೂ ಅಪ್ರಯೋಜನವೂ ಉಂಟಾಗುವುದಿಲ್ಲ ಸಮಾಜಕ್ಕೆ ನ ಚಾಸ್ ಸರ್ವಭೂತು ಕಶ್ಚಿತ್ ಯಾಕೆ ಅಂತ ಒಂದು ಕಾರಣವನ್ನು ಹೇಳಾಗ್ತಾ ಎರಡನೇ ಸಾಲಿನಲ್ಲಿ ಅವನಿಗೆ ಈ ಜಗತ್ನಲ್ಲಿರ್ತಕ್ಕಂತಹ ಯಾವ ಪ್ರಾಣಿಯಿಂದಲೂ ಕೂಡ ಯಾವ ಪ್ರಯೋಜನವೂ ಇಲ್ಲ ಅವನಿಗೆ ಯಾರಿಂದಲೂ ಯಾವ ಪ್ರಯೋಜನವೂ ಇಲ್ಲ ಎಷ್ಟರ ಮಟ್ಟಿಗೆ ಅಂದರೆ ಭಗವಂತನಿಂದಲೂ ಯಾವ ಪ್ರಯೋಜನವೂ ಇಲ್ಲ ಅಂತಹ ವ್ಯಕ್ತಿಗೆ ಆತ್ಮ ಆತ್ಮರತಿ ಆತ್ಮತೃಪ್ತ ಆತ್ಮಸಂತುಷ್ಟನಾದವನಿಗೆ ಭಗವಂತನಿಂದಲೂ ಕೂಡ ಯಾವ ಪ್ರಯೋಜನವೂ ಇಲ್ಲ ಭಗವಂತನೂ ಕೂಡ ಅವನಿಗೆ ಐಶ್ವರ್ಯಕ್ಕೋಸ್ಕರ ಅಥವಾ ಅಧಿಕಾರಕ್ಕೋಸ್ಕರ ಅಥವಾ ಬೇರೆ ಯಾವುದೇ ಒಂದು ಪ್ರಯೋಜನಕ್ಕೋಸ್ಕರ ಭಗವಂತ ಬೇಕಾಗಿಲ್ಲ ಅಂತ ತಾತ್ಪರ್ಯ ಯಾಕೆ ಅಂದರೆ ಅವನ ಸ್ವಭಾವವೇ ಭಗವಂತನ ಪ್ರೀತಿಸುವುದು ಹಾಗಾಗಿ ಬಿಟ್ಟಿರುತ್ತೆ ಅಂತಹ ವ್ಯಕ್ತಿ ಮಾತ್ರ ಕರ್ಮದಿಂದ ನಿಜವಾಗಿ ಮುಕ್ತನಾದ ಅಂತ ಇಲ್ಲಿ ಹೇಳಿಸ್ಕೊಳ್ತಾ ಅಲ್ಲಿಯೇ ತನಕ ಆತ ಮುಕ್ತ ಅಂತ ಎಲ್ಲಿಯ ತನಕ ತನ್ನೊಳಗೆ ಅವನಿಗೆ ಆನಂದ ಸಿಗುವುದಿಲ್ಲವೋ ಅಲ್ಲಿಯ ತನಕ ಆತ ಕರ್ಮದಿಂದ ಮುಕ್ತನಾಗುವುದಿಲ್ಲ ಅಂತ ಅರ್ಥ ತಸ್ಮಾದ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಸಕ್ತೋ ಹಿ ಆಚರನ್ ಕರ್ಮ ಪರಮ ಆಪ್ನೋದಿ ಪುರುಷ ಈಗ ಕನ್ಕ್ಲೂಷನ್ ಹೇಳ್ತಾ ಇದ್ದಾನೆ ಸಿದ್ಧಾಂತವನ್ನ ಆದ್ದರಿಂದ ಹೇ ಪಾರ್ಥ ಏನ್ ಮಾಡ್ಬೇಕು ನೀನು ಅಂದ್ರೆ ಅಸಕ್ತ ಅಸತ್ತನಾಗಿ ಸಂಘರಹಿತನಾಗಿ ನೀನು ಮಾಡಬೇಕಾದಂತಹ ನಿನ್ನ ಕರ್ತವ್ಯವನ್ನು ಕಾರ್ಯಂ ನಿನ್ನ ಕರ್ತವ್ಯವನ್ನು ಯುದ್ಧ ಅದನ್ನು ಕರ್ಮ ಸಮಾಚಾರ ಅದನ್ನು ನೀ ಅಂತಹ ಕರ್ಮವನ್ನು ನೀನು ಮಾಡು ಚೆನ್ನಾಗಿ ಮಾಡು ಸಮಾಚಾರ ಅಂದರೆ ಚೆನ್ನಾಗಿ ಮಾಡುವಂಥ ಅರ್ಥ ಅದನ್ನು ಕಾಟಾಚಾರಕ್ಕೆ ಮಾಡಬೇಡ ಕಾಟಾಚಾರಕ್ಕೆ ಮಾಡಿದ್ರೆ ಆ ಕರ್ಮ ಬಂದು ತಪ್ಪಿಸ್ಕೊಳ್ಳಿಕ್ಕಾಗುವುದಿಲ್ಲ ಯಾಕೆ ಭಗವಂತ ಹೇಗಿದ್ರು ಹೇಳಿದ್ದಾನೆ ಕರ್ಮ ಮಾಡ್ತಕ್ಕಂಥದ್ದು ಬೇರೆಯವ್ರಿಗೋಸ್ಕರ ಅಂದ ಬೇರೆಯವ್ರಿಗೋಸ್ಕರ ಹೇಗೆ ಮಾಡೋದು ಹಿಂಗೆ ನಮ್ಮ ವರ್ಕರ್ಸ್ ಮಾಡೋದಿಲ್ವೇ ಕೆಲ್ಸದೋ ಯಾವ ರೀತಿ ಮಾಡ್ತಾರೆ ಯೋ ಹೇಗಿದ್ರು ಯಜಮಾನಿಗೆ ಮಾಡೋದು ಏನೋ ಮಾಡ್ರಿಯ ಅವ್ನು ನೋಡಿದಾಗ ಹಿಂಗೆ ಮಾಡೋದು ನೋಡ್ದಿದ್ದಾಗ ಬೀಡಿ ಹೊಡಿತಾ ಕೂತ್ಕೊಳ್ಳೋದು ಈ ರೀತಿಯಾಗಿ ಕರ್ಮವನ್ನು ಮಾಡಿದರೆ ಇದು ಕರ್ಮದ ಸಮಾಚರಣೆ ಆಗೋದಿಲ್ಲ ಕರ್ಮದ ಸಮಾಚರಣೆ ಆಗೋದಿಲ್ಲ ಅದು ಕರ್ಮವೇ ಅಲ್ಲ ಕರ್ಮವನ್ನು ನಿಷ್ಠ ಮನಸ್ಸಿನಿಂದ ಅತ್ಯಂತ ಪೂಜಾ ಮನೋಭಾವದಿಂದ ತನ್ನ ಕರ್ಮವೋ ಎಂಬಂತೆ ಆತ ಅಷ್ಟು ಇದರಿಂದ ಮಾಡಬೇಕಂತೆ ಅಸಕ್ತನಾಗಿ ಫಲದಲ್ಲಿ ಮತ್ತು ಕರ್ತೃತ್ವ ಬುದ್ಧಿ ಇಲ್ಲದೆ ಮಾಡಬೇಕು ಸತತಂ ಅಂದರೆ ಯಾವಾಗಲೂ ಕೂಡ ಮಾಡ್ತಾ ಇರಬೇಕು ಹಗಲು ಎರಡೂ ಮಾಡ್ತಾ ಇರಬೇಕು ನಿದ್ರೆ ಮಾಡುವಾಗಲೂ ಕೂಡ ತನಗೇ ಮಾಡುವುದು ಅಂತಲ್ಲ ಭಗವಂತನಿಗೋಸ್ಕರ ಆ ರೀತಿಯಾಗಿ ಅದು ಅನ್ಕಾನ್ಷಿಯಸ್ ಆಗಿ ಆ ರೀತಿಯಾಗಿ ಸತತಂ ಕಾರ್ಯಂ ಅಸಕ್ತಃ ಸಮಾಚಾರ ನಿದ್ರೆಯಲ್ಲಿಯೂ ಕೂಡ ಅಸಕ್ತವಿರಬೇಕಂತೆ ಅಷ್ಟು ಆ ರೀತಿಯಲ್ಲಿ ಅನ್ಕಾನ್ಶಿಯಸ್ ಲೆವೆಲಲ್ಲಿ ಹೋಗಬೇಕು ಅಸಕ್ತೋಗಿ ಆಚರನ್ ಕರ್ಮ ಪರಂ ಆಪ್ನೋದಿ ಪುರುಷ ಸೀಕ್ರೆಟ್ ಇರೋದು ಇಲ್ಲನೆ ಅಸಕ್ತನಾಗಿ ಕರ್ಮವನ್ನು ಮಾಡಿದರೆ ಅಸಕ್ತನಾಗಿ ಕರ್ಮವನ್ನು ಮಾಡಿದರೆ ಆಸಕ್ತನಾಗಿ ಅಂದರೆ ಸಂಘರಹಿತ ಸಂಘವನ್ನು ಬಿಟ್ಟು ಕರ್ಮವನ್ನ ಮಾಡಿದರೆ ಅಂತಹ ಮನುಷ್ಯನು ಪರಮಾಪನೋತಿ ಬ್ರಹ್ಮವನ್ನ ಪಡಿತಾನಂತೆ ಕರ್ಮನೈವಿ ಸಂಸದಿಂ ಆಸ್ತಿಥನಕಾದಯ ಲೋಕ ಸಂಗ್ರಹಮೇವಾ ಸಂಪಶ್ಯನ್ ಕರ್ತು ಈಗ ಕರ್ಮವನ್ನು ಯಾಕೆ ಮಾಡಬೇಕು ಅನ್ನೋದಕ್ಕೆ ಇನ್ನೊಂದು ಕಾರಣ ಒಂದು ಸಂಶಯ ಉಂಟಾಗುತ್ತೆ ಬ್ರಹ್ಮಜ್ಞಾನಿಗೆ ಪರಮಾತ್ಮ ಹೇಳಿರೋ ಪ್ರಕಾರ ಹದಿನೇಳು ಮತ್ತು ಹದಿನೆಂಟನೆಯ ಮಂತ್ರದ ಪ್ರಕಾರ ಯಾರು ಆತ್ಮನ ಸಂತೋಷಕ್ಕೆ ಒಳಗಾಗಿ ಕರ್ಮದ ಯಾವ ಪ್ರಯೋಜನವೂ ಇಲ್ಲದಂತಹ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಹೇಳಿದ್ರೆ ಅವನು ಯಾಕೆ ಕರ್ಮ ಮಾಡಬೇಕು ಈಗ ತಮಾಷೆ ಏನು ಅಂದರೆ ಬಡ ಜಡ ಭರತ ಇರ್ತಾನೆ ಜಡ ಭರತ ಅವನು ಆತ್ಮಾನಂದದಲ್ಲಿ ಒಳಗಡೆ ಕೂತ್ಕೊಂಡಿದ್ದಾನೆ ಅವನನ್ನು ನೋಡಿದಂತಹ ರಾಜ ತಿಳ್ಕೊಂಡ ಇವನೊಬ್ಬ ಮೂರ್ಖ ಶಿಖಾಮಣಿ ಅಲಸಿ ಜಡ ಅಂತ ತಿಳ್ಕೊಂಡ ಅದರಲ್ಲಿ ಅವನಿಗೆ ಜಡ ಬರ್ತಾ ಅಂತ ಬಂದಿತ್ತು ರಾಜನಿಗೆ ಹೇಗೋ ಆಮೇಲೆ ಜ್ಞಾನೋದಯವಾಯ್ತು ಆದರೆ ಅಲ್ಲಿರ್ತಕ್ಕಂತಹ ಸಾಮಾನ್ಯ ಹಳ್ಳಿ ಜನರು ಏನ್ ತಿಳ್ಕೊಳ್ತಾರೆ ಒಬ್ಬ ಅಲಸಿ ಜಡ ವ್ಯಕ್ತಿ ಆರಾಮಾಗಿದ್ದಾನೆ ಅಂತ ಹೇಳಿಬಿಟ್ಟು ಇವನೊಂದು ಅವರಿಗೆಲ್ಲರಿಗೂ ಕೂಡ ಎಕ್ಸಾಂಪಲ್ ಆಗಿಬಿಡುತ್ತೆ ಇವನೇ ಅಲಸಿಯೇ ಆರಾಮಾಗಿ ಎಷ್ಟು ಚೆನ್ನಾಗಿ ಇದ್ದಾನೆ ಅಂತ ಹೇಳಿದ್ರೆ ನಾವು ಯಾಕೆ ಕರ್ಮ ಮಾಡಿದ್ರೆ ಆರಾಮಾಗಿ ಚೆನ್ನಾಗಿ ಇರ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಹರಾಮ್ ಬುದ್ಧಿ ಬಂದುಬಿಡುತ್ತೆ ಅಂತಹ ಹರಾಮ್ ಪೂರ್ವ ಬುದ್ಧಿ ಬರಬಾರದು ಅನ್ನೋದಕ್ಕೆ ಅಂತಹ ಜ್ಞಾನಿಯ ಜ್ಞಾನಿ ಆತ್ಮತೃತ್ವನೂ ಕೂಡ ಕೆಲಸವನ್ನ ಮಾಡಬೇಕು ಅನ್ನಂತ ಭಗವಂತ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಕರ್ಮಣೈವಿಂ ಆಸ್ಥಿತ ಜನಕಾದಯ ಲೋಕ ಸಂಗ್ರಹನು ಏವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಕರ್ಮದಿಂದಲೇ ಜನಕಾದಿಗಳು ಜನಕ ಅಗ್ನಿಶ್ವಾತ್ತರೇ ಮೊದಲಾದಂತಹ ಈ ಅಶ್ವಪತಿ ಮೊದಲಾದಂತಹ ಈ ರಾಜರು ಕರ್ಮಯೋಗಿಗಳು ಕೇವಲ ಆಸಕ್ತರಾಗಿ ಭಗವಂತನ ತೃಪ್ತಿಗೋಸ್ಕರ ಕರ್ಮವನ್ನು ಮಾಡ್ತಾ ತಮ್ಮ ಒಳಗಡೆ ಈ ಆತ್ಮಾನಂದವನ್ನ ಸವಿದ್ರಂತೆ ಸಂಸಿದ್ಧಿಯನ್ನು ಹೊಂದಿದ್ರು ಆದ್ದರಿಂದ ನೀನೂ ಕೂಡ ಏನು ಮಾಡಬೇಕು ಅಂತ ಹೇಳಿದ್ರೆ ಲೋಕ ಸಂಗ್ರಹಂ ಅನ್ನುವಂಥ ಒಂದು ಶಬ್ದ ಬಂತೀರಿ ಲೋಕ ಸಂಗ್ರಹ ಅಂತ ಹೇಳಿದ್ರೆ ಇನ್ನೊಬ್ಬರು ನೋಡಿದಾಗ ನಿನ್ನನ್ನು ನೋಡಿಕೊಂಡು ಕರ್ಮ ಮಾಡುವುದರಿಂದಲೇ ಕರ್ಮದಿಂದ ಮುಕ್ತಿಯನ್ನು ಹೊಂದಬಹುದು ಅನ್ನುವಂತಹ ಪಾಠವನ್ನು ಕಲಿಯುವಂತೆ ಆಗಬೇಕು ಹಾಗೆ ಅವರು ನಿನ್ನಿಂದ ಪಾಠವನ್ನು ಕಲಿಯುವಂತೆ ನೀನು ಕರ್ಮವನ್ನು ಮಾಡ್ತಾ ಬರಬೇಕು ನಿಲ್ಲಿಸಬಾರದು ಇನ್ನೊಬ್ಬರಿಗೆ ಪಾಠವನ್ನ ಕೊಡ್ಲಿಕ್ಕೋಸ್ಕರ ಇನ್ನೊಬ್ಬರಿಗೆ ಸಮಾಜದಲ್ಲಿ ಮಾರ್ಗದರ್ಶನವನ್ನು ನೀಡಲಿಕ್ಕೋಸ್ಕರ ನೀನು ನಿನ್ನ ಸ್ವಧರ್ಮವನ್ನ ಆಸಕ್ತನಾಗಿ ಆಚರಿಸಿಕೊಂಡು ಬರ್ತಾ ಹೋಗ್ಬೇಕು ಕರ್ತು ಮರುಹಸಿ ಮಾಡಲೇಬೇಕು ಅರ್ಜುನ ಆದ್ದರಿಂದಲಾದರೂ ಕೂಡ ಈ ಲೋಕ ಸಂಗ್ರಹದ ದೃಷ್ಟಿಯಿಂದದಾದ್ರು ಕೂಡೇನೋ ಬೇಡಪ್ಪ ನೀನು ಹೇಳ್ಬೋದು ಆರ್ಗ್ಯೂ ಮಾಡ್ಬೋದು ಕೃಷ್ಣ ನಾನೂ ಕೂಡ ಆತ್ಮಾರತಿಯೋ ನಾನೂ ಕೂಡ ಆತ್ಮತೃಪ್ತನೋ ನಾನೂ ಕೂಡ ಆತ್ಮಸಂತುಷ್ಟೋ ನನಗ್ಯಾ ಕರ್ಮ ಅಂತ ತಪ್ಪಿಸ್ಕೊಳ್ಳಿಕ್ಕೆ ನಾನು ಮೊದ್ಲು ಹೋಗಿ ಸನ್ಯಾಸಿ ಆಗ್ತೇನೆ ಅಂತ ಅಲ್ಲೂ ಹೇಳ್ಬೋದು ಆರ್ಗ್ಯೂ ಮಾಡ್ತಾನೆ ಈ ಆರ್ಗ್ಯೂನು ನೀನು ಮಾಡಬಾರ್ದು ಆದ್ರಿಂದ ಇಲ್ಲೊಂದು ಗ್ಲಾಸ್ ಹಾಕಿದ್ದಾನೆ ನೀನೇನೋ ಆತ್ಮಸಂತುಷ್ಟ ಆಗಿರ್ಬೋದು ನೀನೇನೋ ಆತ್ಮಾರತಿ ಆಗಿರ್ಬೋದು ಆದರೂ ಕೂಡ ಲೋಕಕ್ಕೋಸ್ಕರ ಕೆಲಸ ಮಾಡ ಹೀಗಾದ್ರೂ ನೀನಿಗೆ ಯುದ್ಧ ಮಾಡಬೇಕು ಯಾಕೆ ನಾನೇ ಯುದ್ಧ ಮಾಡ್ತಾ ಇದ್ದೇನೆ ಭಗವಂತನ ಅಟ್ಮೋಸ್ಟ್ ಎದುರು ತಾನೇ ಸ್ವತಃ ಆನಂದ ಪುರುಷನಾಗಿದ್ದರು ಭಗವಂತ ಆ ರಣರಂಗದಲ್ಲಿ ತಾನೇ ಅಲ್ಲಿ ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾನೆ ಹೀಗಾಗಿ ಆ ಭಗವಂತನೇ ಕರ್ಮ ಆಸಕ್ತ ರೀತಿಯಿಂದ ಮಾಡಲಿಕ್ಕೆ ಆತನೇ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಅವನೊಬ್ಬ ಐಡಿಯಲ್ ಹೀಗೆ ತೋರಿಸ್ಕೊಡ್ತಾ ಆತ ಕರ್ಮ ಮಾಡು ಅಂತ ಹೇಳಿ ಅರ್ಜುನನ ಕರ್ಮಯೋಗದಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾನೆ ಏನು ಹೇಳ್ತಾನೆ ಯಾಕೆ ಈ ರೀತಿಯಲ್ಲಿ ಮಾಡಬೇಕು ಅಂತ ಅರ್ಜುನಿಗೆ ಹೇಳ್ತಾನೆ ಅನ್ನೋದನ್ನ ನಾವು ಮುಂದಿನ ಉಪನ್ಯಾಸಲ್ಲಿ ನೋಡೋಣ ಓಂ ಪೂರ್ಣಮೂರ್ ಡಮಿದಂ ಪೂರ್ಣಮ್ಚತೆ ಪೂರ್ಣ ಪೂರ್ಣಮೂರ್ಣಮೇವಶಿಷ್ಯತೆ ಶಾಂತಿಶಾಂತ ಹರಿ ತತ್ಸ್ರೀಕೃಷ್ಣರ್ಪಣಮಸ್ತು